अवतार ಧರ್ಮಸರ್ಸ್ವಿಣೆ ಅವತಾರೇ ನಮಃ ವಸುದೆ ವತಾಡೂಮರ್ದನ देवकी ಪರಮಂದ್ कृष्णं ವ್ಯಾ ವಸಿಷ್ಠ ಪೌತ್ರಮಕಲ್ಮಜ ಪರಾಶರಾತ್ಮಜೆ ಶುಗತೋನ ಪಾಠ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ ವ್ಯಾಸಿನ ಗ್ರಿತ್ತುರಮುನಿ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣೀ ಭಗವತೀ ಅಷ್ಟಾ ದಯ ಅಂಬ ಅನುಸಂದಿ भगवद्गीते ಹಿಂದಿನ ಉಪನ್ಯಾಸದಲ್ಲಿ ಭಗವಂತ ಆಚಾರ್ಯನಾದಂತಹ ಶ್ರೀಕೃಷ್ಣ ಈತ ಅರ್ಜುನನಿಗೆ ತನ್ನ ಕರ್ಮದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡುವಂತಹ ಅದಕ್ಕೆ ಅವನಲ್ಲಿ ಕವಿದಿರ್ತಕ್ಕಂತಹ ಮೋಹವನ್ನು ನಿವಾರಿಸುವ ಸಲುವಾಗಿಯೂ ಆತ್ಮತತ್ವಜ್ಞಾನವನ್ನು ಉಪದೇಶ ಮಾಡುತ್ತ ಇಷ್ಟು ಉಪದೇಶ ಮಾಡಿದ ಮೇಲೆಯೂ ಕೂಡ ಈ ಆತ್ಮ ಅನ್ನುವಂತಹ ತತ್ವ ಅತ್ಯಂತ ನಿಗೂಢವಾದದರಿಂದಲೂ ಅದನ್ನು ಎಷ್ಟು ಬಗೆ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದರೂ ಕೂಡ ಇನ್ನೂ ಕೂಡ ಅದು ದುರ್ಗ್ರಾಹ್ಯ ಅಂದರೆ ಗ್ರಹಿಸಲಿಕ್ಕೆ ಕಷ್ಟಕರವಾದದ್ದರಿಂದಲೂ ಅಶುದ್ಧವಾದಂತಹ ಬುದ್ಧಿಗೆ ಅದು ಎಷ್ಟು ತಿಳಿ ಹೇಳಿದರೂ ಕೂಡ ಗೊತ್ತಾಗುವುದೇ ಇಲ್ಲ ಶುದ್ಧವಾದಂತಹ ಬುದ್ಧಿಗೆ ಅನೇಕ ಯುಕ್ತಿಗಳಿಂದ ಅದನ್ನ ತಿಳಿಸ್ಕೊಟ್ರೆ ಅಪರೋಕ್ಷ ಜ್ಞಾನ ಅಂತ ಆತ ತಿಳಿಸ್ತಾ ಇದು ಅತ್ಯಂತ ಆಶ್ಚರ್ಯದ ಸಂಗತಿ ಈ ಆತ್ಮತತ್ವ ಅಂತಕ್ಕಂಥದ್ದು ಅದನ್ನು ನೋಡುವವನು ಕೂಡ ಆಶ್ಚರ್ಯವೆಂಬಂತೆ ಅದರ ದರ್ಶನವನ್ನ ಮಾಡ್ತಾನೆ ಹಾಗೆಯೇ ನೋಡಿದವನು ಎಲ್ಲ ನೋಡಿದವರು ಕೂಡ ಆತ್ಮತತ್ವವನ್ನು ಬೋಧಿಸಲಾರರು ಕೇವಲ ನೋಡಿದವರು ಸಂತರು ಆ ಸಂತರಲ್ಲೂ ಆಚಾರ್ಯ ಪ್ರವೃತ್ತಿ ಇರತಕ್ಕಂಥವರು ಆ ಆತ್ಮತತ್ವವನ್ನು ದರ್ಶನ ಮಾಡಿ ಇನ್ನೊಬ್ಬರಿಗೆ ಬೋಧಿಸುವಂತಹ ಕಲೆಯನ್ನು ಸಾಮರ್ಥ್ಯವನ್ನು ಅಧಿಕಾರವಾಣಿಯನ್ನು ಪಡೆದಂಥವರು ಅಂತವರು ಆಶ್ಚರ್ಯವೆಂಬಂಥ ಈ ಆತ್ಮತತ್ವದ ಕುರಿತಾಗಿ ಹೇಳ್ತಾರೆ ಪುನಃ ಅಂತಹ ಆ ಒಂದು ಅವರ ಉಪದೇಶಗಳನ್ನು ಕೂಡ ಈ ಕೇಳುವಂತಹ ಕುಶಾಗ್ರಮತಿ ಅತ್ಯಂತ ಶುದ್ಧ ಚಿತ್ತನಾದಂತಹ ಅಥವಾ ಚಿತ್ತಶುದ್ಧಿಯನ್ನು ಹೊಂದಿರತಕ್ಕಂತಹ ಈ ಕೇಳುಗ ಅಥವಾ ಶಿಷ್ಯ ಅದನ್ನು ಅಷ್ಟೇ ಆಶ್ಚರ್ಯವೆಂಬಂತಹ ರೀತಿಯಲ್ಲಿ ಅಂದರೆ ಸಾಮಾನ್ಯ ವಿಷಯಗಳನ್ನು ಕೇಳುವಂತಹ ರೀತಿಯಲ್ಲಿ ಕೇಳಲ್ ಕೇಳುವುದಿಲ್ಲ ವಿಶೇಷವಾದ ರೀತಿಯಲ್ಲಿ ಕೇಳ್ತಾನೆ ಅಂತ ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು ಬೇರೆ ಬರೀ ಶಬ್ದ ಬಂದು ಬಂದು ಬೀಳುತ್ತೆ ನೀವೇನು ಕೇಳಬೇಕಾಗಿಲ್ಲ ಕಿವಿ ಮುಚ್ಕೊಂಡ್ರು ಕೇಳುತ್ತೆ ನಿದ್ರೆಯಲ್ಲೂ ಕೇಳುತ್ತೆ ಆದರೆ ಆತ್ಮತತ್ವವನ್ನು ಕೇಳುವಂತಹ ಆ ಒಂದು ರೀತಿಯೇ ಬೇರೆ ಅದರಲ್ಲಿ ಸಂವಾದವಿರುತ್ತದೆ ನಿಜವಾದ ಬುಜ್ಸ ತಿಳ್ಕೊಳ್ಬೇಕಂತಹ ಇಚ್ಛೆ ಇರ್ತದೆ ಹಾಗೆ ಪ್ರಾಮಾಣಿಕವಾದಂತಹ ಪ್ರಶ್ನೆ ಇರ್ತದೆ ಅಸಂಬದ್ಧವಾದಂತಹ ಕೇವಲ ಕುತೂಹಲ ಭರಿತವಾದಂತಹ ಪ್ರಶ್ನೆ ಅಲ್ಲ ಪ್ರಾಮಾಣಿಕವಾಗಿ ಇರ್ತಕ್ಕಂತಹ ಪ್ರಶ್ನೆ ಇರ್ತದೆ ಇದಿಷ್ಟು ಕೂಡ ಕೇಳುವನ ಅಲ್ಲಿ ಅವನಲ್ಲಿ ಇರತಕ್ಕಂತಹ ಒಂದು ಗುಣಗಳು ಅಂತಹ ಆ ಕೇಳುಗ ಅತ್ಯಂತ ಆಶ್ಚರ್ಯವೆಂಬಂತೆ ಆ ಒಂದು ಆತ್ಮತತ್ವವನ್ನು ಆತ ಕೇಳ್ತಾನೆ ಹಾಗೆಯೇ ಕೆಲವರು ಕೇಳಿದರೂ ಕೂಡ ಅಷ್ಟಾದರೂ ಕೂಡ ಎಲ್ಲರೂ ಕೂಡ ಆ ಆತ್ಮತತ್ವವನ್ನು ಯಥಾವರ್ತಾಗಿ ಅರ್ಥ ಮಾಡಿಕೊಳ್ತಾರೆ ಅನ್ನೋದು ಕಷ್ಟ ಕೆಲವರಿಗೆ ಅರ್ಥವೇ ಆಗುವುದಿಲ್ಲ ಆ ಆತ್ಮತತ್ವವನ್ನು ಎಷ್ಟು ಬಗೆ ಬಗೆಯಾಗಿ ಉಪನಿಷತ್ತುಗಳಲ್ಲಿ ಆತ್ಮತತ್ವವನ್ನು ವೀರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ನೇತಿ ನೇತಿ ಮಾರ್ಗದಿಂದ ಇದಲ್ಲ ಇದಲ್ಲ ಎಂಬುದಾಗಿ ಅನೇಕ ಕೋಶಗಳನ್ನು ಒನ್ನೊಂದಾಗಿ ಅದನ್ನು ಬೇರ್ಪಡಿಸ್ತಾ ಬೇರ್ಪಡಿಸ್ತಾ ನಮ್ಮ ಕಣ್ಣಿಗೆ ಕಾಣುವಂತಹ ಸ್ಥೂಲವಾದಂತಹ ಅನ್ನಮಯ ಕೋಶದಿಂದ ಪ್ರಾರಂಭ ಮಾಡ್ತಾ ಪುನಃ ಅದರಲ್ಲಿ ಅನುಭವವನ್ನು ಪಡೆದ ಮೇಲೆ ಅದಕ್ಕಿಂತಲೂ ಸ್ವಲ್ಪ ಸೂಕ್ಷ್ಮವಾದಂತಹ ಈ ಪ್ರಾಣಮಯ ಮನೋಮಯ ನಂತರ ಬುದ್ಧಿಮಯ ಅಥವಾ ವಿಜ್ಞಾನಮಯ ಈ ಕೋಶಗಳಿಗೆ ಹೋಗ್ತಾ ನಂತರ ಆನಂದಮಯ ಕೋಶ ಎಲ್ಲಿ ಸುಖ ದುಃಖಗಳು ಆತ್ಮನಿಂದ ಭೋಗಿಸಲ್ಪಡ್ತವೆಯೋ ಅಂತಹ ಆನಂದಮಯ ಕೋಶ ಆನಂದ ಅಂದರೆ ಕೇವಲ ಆನಂದ ಅಲ್ಲ ಅಲ್ಲಿ ಅವನಿಗೆ ಯಾಕೆ ಅಂದರೆ ಅದು ಕೂಡ ಕೋಶ ಯಾವತ್ತು ಆತ್ಮನು ಕೋಶಬದ್ಧನಾಗಿರುವುದಿಲ್ಲ ಇದ್ರ ತರ ಯಾವ ರೀತಿಯಲ್ಲಿ ಒಂದು ಚಿಟ್ಟೆಯ ರೀತಿಯಲ್ಲಿ ಕೋಶಬದ್ಧನಾಗಿರಲಾರ ರೇಷ್ಮೆ ಹುಳುವಿನಂತೆ ಅವನು ಆನಂದ ಸ್ವರೂಪ ಹೀಗೆ ಒಂದೊಂದಾಗೆ ಕೋಶಗಳನ್ನು ಪ್ರತ್ಯೇಕಿಸ್ತಾ ಪ್ರತ್ಯೇಕಿಸ್ತಾ ನಂತ ಕೊನೆಯಲ್ಲಿ ಉಳಿತಕ್ಕಂತಹ ಯಾವ ಒಂದು ಸದ್ವಸ್ತು ಚಿದ್ವಸ್ತು, ವಸ್ತು ಆನಂದ ವಸ್ತು ಅದಿದೆಯೋ ಅದೇ ತನ್ನ ಸ್ವರೂಪ ಎಂಬುದಾಗಿ ಆತ ಅಲ್ಲಿ ಆಶ್ಚರ್ಯವೆಂಬಂತೆ ಅದರ ದರ್ಶನವನ್ನು ಮಾಡ್ತಾನೆ ಇದೆಲ್ಲ ಅನೇಕ ವಿಚಾರಗಳನ್ನು ಅಲ್ಲಿ ಇಲ್ಲಿ ಉಪನಿಷತ್ತುಗಳಲ್ಲಿ ಬಗೆ ಬಗೆಯಾಗಿ ಹೇಳಿದ್ದಾರೆ ಕೇವಲ ಒಂದೇ ಉಪಾಯಗಳಿಂದಲ್ಲ ಹಲವಾರು ಭಗೆ ಉಪದೇಶಗಳಿಂದ ಹಲವಾರು ರೀತಿಯ ಒಂದು ಬೋಧನಾ ಕ್ರಮದಿಂದ ಅವರು ಅಲ್ಲಿ ವಿವರಿಸಿದ್ದಾರೆ ಅಥವಾ ತತ್ವವಂಸಿ ಅನ್ನುವಂತಹ ವಾಕ್ಯವನ್ನು ವಿಶ್ಲೇಷಿಸಿ ಬಗೆ ಬಗೆಯಾಗಿ ತತ್ಪದಕ್ಕೆ ಆ ಬ್ರಹ್ಮಪದ ಅರ್ಥ ಬ್ರಹ್ಮನ ಸ್ವರೂಪ ಏನು ಪುನಃ ತ್ವಂ ಪದಕ್ಕೆ ಜೀವನ ಸ್ವರೂಪ ಜೀವನ ಸ್ವರೂಪ ಅಂದ್ರೇನು ಪುನಃ ತತ್ ತ್ವಂ ಅಸಿ ಅವೆರಡರಲ್ಲೂ ಇರತಕ್ಕಂತಹ ಸಾಮ್ಯ ಯಾವುದು ಅದೆರಡೂ ಹೇಗೆ ಒಂದು ಎಂಬುದನ್ನು ಯುಕ್ತಿಯುಕ್ತವಾಗಿಯೂ ಅನುಭವಪೂರಕವಾಗಿಯೂ ಮತ್ತು ಶಾಸ್ತ್ರದ ಸಹಾಯದಿಂದಲೂ ಕೂಡ ಅದರೆರಡರ ಐಕ್ಯವನ್ನು ನಿರ್ಣಯ ಮಾಡಿ ತನ್ನ ಸ್ವರೂಪದ ಒಂದು ಜ್ಞಾನವನ್ನು ಆ ಒಬ್ಬ ಶಿಷ್ಯ ಪಡೆದುಕೊಳ್ಳುತ್ತಾರೆ ಹೀಗೆ ಅನೇಕ ವಿಧಗಳಿವೆ ಅಷ್ಟು ಹೇಳಿ ಈಗ ಶಿಷ್ಯನಾದಂತಹ ಅರ್ಜುನನಿಗೆ ಧರ್ಮ ಸಂಗತಿಯನ್ನ ಹೇಳುವಂತಾ ಯುಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ ಆಚಾರ್ಯನಾದಂತಹ ಶ್ರೀಕೃಷ್ಣ ಪರಮಾತ್ಮ ಅವನು ಹೇಳಿದ ಸ್ವಧರ್ಮಿ ಚಾವೇಕ್ಷ್ಯ ನಿಕಂಪಿತು ಅರ್ಹಸಿ ಧರ್ಮ್ಯಾಧ್ಯಯುಧಾತ್ ಶ್ರೇಯ ಅನ್ಯತ್ ಕ್ಷತ್ರಿಯಸನ್ನ ವಿಧ್ಯತೆ ನೋಡು ನೀನು ಮಹಾಧರ್ಮಿಷ್ಠ ಯಾವತ್ತೂ ಕೂಡ ಧರ್ಮದಿಂದ ನೀನು ನಿನ್ನ ಮಾರ್ಗವನ್ನು ಕಿಂಚಿತ್ತೂ ಕೂಡ ಬದಲಾಯಿಸಲಾರೆ ಯಾಕೆಂದರೆ ನೀನು ಹಿಂದೆ ಇದೇ ಹಿಂದಿನ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ನೀನು ನಿನ್ನ ಯುಕ್ತಿಯನ್ನು ಮಂಡಿಸಿದೆ ಅಂತ ಹೇಳಿದ್ರೆ ಅದು ನಿನ್ನರ ದೃಷ್ಟಿಯಲ್ಲಿ ಅದು ಅತ್ಯಂತ ಧರ್ಮಸಂಗತವಾಗಿಯಾಗಿತ್ತು ನಿನಗೆ ಅವರ ರಾಜ್ಯದ ಮೇಲೆ ಅವರ ಭೋಗವಸ್ತುಗಳ ಮೇಲೆ ಅದನ್ನು ಲಪಟಾಯಿಸಬೇಕು ಅನ್ನುವಂತಹ ಲೋಪ ಬುದ್ಧಿ ಇರಲಿಲ್ಲ ನಿನಗೆ ಕಾಮದಲ್ಲೇ ಆಗಲಿ ಕೇವಲ ಅರ್ಥದಲ್ಲೇ ಆಗಲಿ ನಿನಗೆ ರುಚಿ ಇಲ್ಲ ನಿನಗೆ ರುಚಿ ಇದ್ದಿದ್ದು ಧರ್ಮದಲ್ಲಿ ಹೀಗೆ ನನಗೆ ಗೊತ್ತಿರುವುದರಿಂದ ಆ ಧರ್ಮದ ಮುಖಾಂತರವಾಗಿಯೇ ನಾನು ನಿನಗೆ ಹೇಳ್ತಾ ಇದ್ದೇನೆ ನೀನು ಯಾಕೆ ಅಂತ ಅತ್ಯಂತ ಸರಳನಾದಂತಹ ಅರ್ಜುನನಿಗೆ ಎಷ್ಟು ಶ್ರದ್ಧೆ ಮತ್ತು ಆ ಸರಳತೆ ಶಿಷ್ಯನಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹ ಯಾವ ಒಂದು ಗುಣ ಸರಳತೆ ಶ್ರದ್ಧೆ ಇದೆರಡು ಆ ಅರ್ಜುನಲ್ಲಿ ಇತ್ತು ಆದ್ದರಿಂದ ಧರ್ಮದ ಮುಖಾಂತರ ಈಗ ನಾನು ಹೇಳ್ತಾ ಇದ್ದೇನೆ ಏನದು ಅಂದರೆ ಧರ್ಮ್ಯ ಅಂತ ಧರ್ಮ್ಯಾಧಿ ಯುದ್ಧ ಧರ್ಮಯುದ್ಧದಿಂದ ಧರ್ಮ್ಯ ಅಂತ ಹೇಳಿದ್ರೆ ಧರ್ಮದಿಂದ ಚ್ಯುತಿ ಹೊಂದದ ಅಂದರೆ ಅಧರ್ಮಕ್ಕೆ ಜಾರಿದಂತಹ ಅಂತಹ ಯುದ್ಧ ಅಲ್ಲ ಧರ್ಮ ಸಂಗತವಾದಂತಹ ಯುದ್ಧ ಇಲ್ಲಿ ನಾವು ಒಂದು ಪ್ರಶ್ನೆ ನಮಗೆ ಹೇಳ್ತೇವೆ ಧರ್ಮ ಧರ್ಮ ಅಂತ ಹೇಳಿದ್ವಲ್ಲ ಆ ಧರ್ಮ ಅಂತಕ್ಕಂಥದ್ದು ಏನದು ಎಲ್ಲರಿಗೂ ಒಂದೆಯೋ ಅಥವಾ ಒಬ್ಬೊಬ್ಬರಿಗೆ ಒಂದೊಂದೋ ಅದರ ಸ್ವರೂಪ ಏನು ಅಂತ ಆಗ ನಮ್ಮ ಆ ಭಾರತೀಯ ತತ್ವಶಾಸ್ತ್ರ ಅಥವಾ ಆ ಭಾರತೀಯ ವಿಚಾರ ವೈಖರಿ ಆ ಶೈಲಿ ಅದರ ಒಂದು ಆಳವಾದಂತಹ ಆಲೋಚನೆ ನಮ್ಮ ಬುದ್ಧಿಗೆ ಗೋಚರವಾಗುತ್ತೆ ಏನದು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಹುಟ್ಟಿದ ತಕ್ಷಣದಿಂದ ಆತ ಸಮಾನವಾಗಿಯನ್ನು ಹುಟ್ಟುವುದಿಲ್ಲ ದೊಡ್ಡದಾಗಿ ಸಮಾನತೆ ಸಮಾನತೆ ಅಂತ ನಾವು ಸಾರಬೋದು ಆತ್ಮನಲ್ಲಿ ಮಾತ್ರ ಸಮಾನತೆ ಗುಣದಲ್ಲಿ ಸಮಾನತೆ ಇಲ್ಲ ಗುಣದಲ್ಲಿ ತಾರತಮ್ಯವಿದೆ ಬಣ್ಣದಲ್ಲಿ ತಾರತಮ್ಯವಿದೆ ಆಕಾರದಲ್ಲಿ ತಾರತಮ್ಯವಿದೆ ಹೇಗೆ ಉಂಟಾಯಿತು ಈ ತಾರತಮ್ಯ ಗುಣದಲ್ಲಿ ಉಂಟಾಗ್ತಕ್ಕಂತಹ ಅವನನ್ನು ಮಾಡ್ತಕ್ಕಂತಹ ಆಲೋಚನೆಯಲ್ಲಿ ತಾರತಮ್ಯ ಹಾಗೆ ಅವನನ್ನು ಮಾಡತಕ್ಕಂತಹ ದೈನಂದಿನ ಕರ್ಮದಲ್ಲಿ ತಾರತಮ್ಯ ಹೇಗೆ ಉಂಟಾಯಿತು ಅಂದರೆ ಅವನ ಸ್ವಭಾವದಿಂದ ಉಂಟಾಯಿತು ಸ್ವಭಾವ ಎಂದಿಗೂ ಬಿಡದಂತಹ ಭಾವ ಸುಟ್ರು ಕೂಡ ಸ್ವಭಾವ ಹೋಗಲ್ಲ ಅಂತ ಹೇಳ್ತಾರೆ ಹಾಗೆಯೇ ಈ ಮನುಷ್ಯ ಹಲವಾರು ಜನ್ಮಗಳಿಂದ ಯಾವ ಕರ್ಮವನ್ನ ಯಾವ ಆಲೋಚನೆಯನ್ನ ಮಾಡಿ ತನ್ನದನ್ನಾಗಿ ತನ್ನ ಸ್ವತ್ತನ್ನಾಗಿ ಪಡೆದಿದ್ದಾನೆಯೋ ಅದೇ ಸ್ವಭಾವ ಆ ಸ್ವಭಾವ ಅಂತಕ್ಕಂಥದ್ದು ಅವನನ್ನು ಅನುಸರಿಸ್ಕೊಂಡು ಅನುಸರಿಸಿಕೊಂಡ್ ಬರುತ್ತೆ ಜನ್ಮ ಜನ್ಮಗಳಲ್ಲಿ ಅನುಸರಿಸ್ಕೊಂಡ್ ಬರುತ್ತೆ ಆ ಸ್ವಭಾವಕ್ಕೆ ಅನುಗುಣವಾಗಿ ಆತ ಆಯಾ ಜನ್ಮದಲ್ಲಿ ಆಯಾ ಕರ್ಮವನ್ನ ಆಯಾ ಆಲೋಚನೆಯನ್ನ ಮಾಡ್ತಾನೆ ಹೀಗೆ ಇದನ್ನು ಅರಿತುಕೊಂಡಂತಹ ನಮ್ಮ ಭಾರತೀಯ ತತ್ವಶಾಸ್ತ್ರಜ್ಞರು ಈ ಸ್ವಭಾವ ತಕ್ಕಂತೆ ಸ್ವಭಾವಕ್ಕೆ ತಕ್ಕಂತೆ ಮನುಷ್ಯ ತನ್ನ ತನ್ನ ಕೆಲಸವನ್ನು ಸಮಾಜದಲ್ಲಿ ಆರಿಸಿಕೊಳ್ಳುತ್ತಾನಲ್ಲ ನನ್ನ ಶಬ್ದಗಳನ್ನು ಅತ್ಯಂತ ಜಾಗರೂಕತೆಯಾಗಿ ನೀವು ಸ್ವೀಕರಿಸಬೇಕು ಒಂದೊಂದು ಶಬ್ದವನ್ನು ಜಾಗರೂಕತೆಯಾಗಿ ಸ್ವೀಕರಿಸಬೇಕು ಯಾಕಂದ್ರೆ ಅದಕ್ಕೆ ಅರ್ಥ ಹೇಳ್ತೇನೆ ನಂತರ ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತ ಆರಿಸಿಕೊಳ್ಳುತ್ತಾನೆ ಈ ಆರಿಸುವಂತಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ವರ ಅಂತ ಹೆಸರು ಈಗ ವರನಿಗೆ ವರ ಅಂತ ಯಾಕೆ ಹೆಸರು ವಧು ಅಂತಕ್ಕಂಥವಳು ಆರಿಸ್ಕೊಳ್ತಾಳೆ ಅವನನ್ನು ಆದ್ರಿಂದ ಅವನಿಗೆ ವರ ಅಂತ ಹೆಸರು ಹಾಗೆ ನಾವೆಲ್ಲರೂ ಕೂಡ ಹುಟ್ಟಿದಾಗನಿಂದ ನಮ್ಮ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಒಂದೊಂದನ್ನು ಆರಿಸಿಕೊಳ್ಳುತ್ತೇವೆ ವೃಣೋ ನಿವಂತಹ ಧಾತು ಆರಿಸಿಕೊಳ್ಳು ಅಂತ ಅರ್ಥ ಈ ಧಾತುವಿನಿಂದ ನಾವು ನಾವು ನಮ್ಮ ಕರ್ಮವನ್ನ ನಮ್ಮ ನಮ್ಮ ಆಲೋಚನೆಯನ್ನ ನಾವು ಆರಿಸಿಕೊಳ್ಳುವುದರಿಂದ ಹುಟ್ಟಿದಂಧರಿಂದ ನಾವು ನಾವು ಆ ವರ್ಣಕ್ಕೆ ಸೇರಿದವರು ವರ್ಣ ಅಂದ್ರೆ ಆರಿಸಿಕೊಳ್ಳು ಅಂತ ಅರ್ಥ ನೋಡಿ ಹೇಗೆ ಬರ್ತಿವಿ ಇದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇದಕ್ಕೆ ವೈಜ್ಞಾನಿಕವಾದಂತಹ ಒಂದು ಎಕ್ಸ್ಪ್ಲನೇಷನ್ ಇದಕ್ಕೆ ಯಾಕೆ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನದೇ ಒಂದು ಟೇಸ್ಟ್ ಅನ್ನು ಯಾಕೆ ಇಟ್ಟಿರ್ತಾನೆ ಎಲ್ಲರಿಗೂ ಒಂದೇ ಟೇಸ್ಟ್ ಯಾಕಿಲ್ಲ ಯಾಕಂದ್ರೆ ನೀತಿ ಇದೆ ಲೋಕಾಹಿ ಭಿನ್ನ ರುಚಿ ಲೋಕ ಅಂತಕ್ಕಂಥದ್ದು ಭಿನ್ನ ರುಚಿ ನನಗೆ ಮಸಾಲೆ ದೋಸೆ ಇಷ್ಟ ಆಗುತ್ತೆ ಆ ಮ ಅವನಿಗೂ ದೋಸೆ ಇಷ್ಟ ಆಗುತ್ತೆ ಆದರೆ ಅವ್ನಿಗೆ ಮಸಾಲೆ ದೋಸೆಯಲ್ಲಿ ಬೇರೆ ಏನೋ ಕಾಂಬಿನೇಷನ್ ಇಷ್ಟ ಆಗುತ್ತೆ ಖಾರ ಜಾಸ್ತಿ ಬೇಕು ನನಗೆ ಖಾರ ಕಡಿಮೆ ಬೇಕು ಅದ್ರ ಜೊತೆ ಕಾಂಬಿನೇಷನ್ ಅವನಿಗೇ ಬೇರೆ ಇಷ್ಟ ಆಗುತ್ತೆ ನನಗೆ ಬೇರೆ ಇಷ್ಟ ಆಗತ್ತೆ ನೋಡಿ ಒಂದು ಸಣ್ಣದಾದಂತಹ ಒಂದು ಆಹಾರ ಪದ್ಧತಿಯಲ್ಲಿಯೇ ನೋಡಿ ನಮ್ಮಲ್ಲಿ ತಾರತಮ್ಯ हेगे ऐ इला कणय्य ननकूल इको अगत्येतानियेप यावभाव के हमको चॉज अ नियंत्रस्ता चॉज अक ना अवश्यवारवल ना आता है गति इंते नम स्वभाव के अनुगुण इज्ला सत्व रजस्तमी गुणला मिश्रण बेरे बेरे मिश्रण दया व्यक्ति समाज बेरे बेरिया रीतिया आलोचने बेरे बेरे रीतिया कल्तान था ओहो रीतिया आलोचने केस व्यक्ति केट रीतिया आलोचने प्रत के प्रतियो आलोचन प्रतियो कमी तक प्रतियोगूरा समाज केिब्यूशन ಅದನ್ನು ಉಪಯೋಗಿಸಿಕೊಳ್ಳುವಂತಹ ರೀತಿ ಸಮಾಜವನ್ನು ಆಡ್ತಕ್ಕಂಥವನಿಗೆ ಗೊತ್ತಿರಬೇಕು ಸಮಾಜವನ್ನು ಆಳತಕ್ಕಂತವನಿಗೆ ಯಾವ ಯಾವ ವ್ಯಕ್ತಿಗೆ ಎಲ್ಲಿ ಎಲ್ಲಿ ಯಾವ ಯಾವ ಕೆಲಸ ಸರಿ ಹೊಂದುತ್ತೆ ಆಯಾ ಕೆಲಸದಲ್ಲೇ ನಿಯೋಜಿಸಿದ್ರೆ ಅವನು ಆಯಾ ಕೆಲಸವನ್ನು ಅತ್ಯಂತ ಸಮರ್ಪಕವಾಗಿ ಸಾಮರ್ಥ್ಯದಿಂದ ಅದನ್ನು ಮಾಡ್ತಾ ಸಮಾಜಕ್ಕೆ ಒಂದು ಉನ್ನತವಾದಂತಹ ಒಂದು ಕೊಡುಗೆಯನ್ನು ನೀಡ್ತಾ ಇಡೀ ಸಮಾಜವನ್ನು ಅವನು ಉದ್ಧಾರ ಮಾಡ್ತಾನೆ ಈಗ ಒಬ್ಬನಿಗೆ ಎಕ್ಸ್ಪರ್ಟೀಸೇ ಇರೋದಿಲ್ಲ ಯಾವ ಒಂದು ದಕ್ಷತೆಯೇ ಇರೋದಿಲ್ಲ ಕೆಲಸದಲ್ಲಿ ಅವನನ್ನು ತೆಗೆದುಕೊಂಡು ಹೋಗಿ ಡೈರೆಕ್ಟ್ ಮಾಡಿಬಿಟ್ರೆ ಕಂಪನಿಯಲ್ಲಿ ಕಂಪ್ನಿಗಳೇ ಒಪ್ಪಲ್ಲ ಒಂದು ಸಾಮಾನ್ಯವಾದಂತಹ ಲೌಕಿಕ ಕಂಪನಿಯ ಒಪ್ಪಲ್ಲ ಯಾಕೆ ಸ್ವಾಮಿ ಅವನೇನು ನಿಮ್ಮ ಅತ್ತೆ ಮಗನ ಅಂತೇಳಿ ಬಿಡ್ತಾರೆ ಅಲ್ಲಿ ಹಾಗೆ ಮಾಡೋಕ್ಕಾಗೋದಿಲ್ಲ ಅಲ್ಲಿ ನಿಜವಾದಂತಹ ಯೋಗ್ಯತೆ ಅನ್ನೋದು समर्थवा तह व्यक्ति आया कल सर हंचत इडी कंपनिय श्रेयस्सन मनसकु आ श्रेयस्सी तन त्याग नोड़ेल अंशेडी कंपनी उद्धारे अदर मेले आ डरेक्टरत ಹಾಗೆಯೇ ಇಲ್ಲೂ ಕೂಡ ಸಮಾಜದಲ್ಲಿ ಆಯಾ ವ್ಯಕ್ತಿಗೆ ಅವನವನ ಗುಣಕ್ಕೆ ಅವನವನ ಆಲೋಚೆಗೆ ಆಲೋಚನೆಗೆ ತಕ್ಕಂತೆ ಅವನವನಿಗೆ ಆಯಾ ಕೆಲಸವನ್ನು ಕೊಡ್ತಾ ಇದ್ರೆ ಆಯಾ ಕೆಲಸದಿಂದ ಇಡೀ ಸಮಾಜವೂ ಕೂಡ ಒಗ್ಗಟ್ಟಾಗಿ ಏಳಿಗೆಯನ್ನು ಪಡಿತದೆ ಎಲ್ಲರೂ ಕೂಡ ಸುಖವಾಗಿರ್ಬೋದು ಅನ್ನುವಂತಹ ಯುದ್ದ ಒಂದು ಉದ್ದೇಶವನ್ನು ಇಟ್ಕೊಂಡು ವರ್ಣಾಶ್ರಮ ಅಂತ ಬಂತು ವರ್ಣ ಅಂತಕ್ಕಂತಹ ಬಂತು ಆಯಾ ಸ್ವಭಾವ ಹಾಗೂ ಕರ್ಮಕ್ಕೆ ಅನುಸ ಅನುಸಾರವಾಗಿ ಬಂತು ಹಾ ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಧರ್ಮ ಇದೆ ಇವನ ಧರ್ಮ ಅವನಿಗೆ ಸಲ್ಲ ಅವನ ಧರ್ಮ ಇನ್ನೊಬ್ಬನಿಗೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಧರ್ಮ ಅಂದರೆ ಧಾರಣಾದ ಧರ್ಮ ಇತ್ಯಾಹು ಧಾರಣೆ ಮಾಡುವುದರಿಂದ ಧರ್ಮಕ್ಕೆ ಧರ್ಮ ಅಂತ ಹೆಸರು ಯಾವುದು ಒಬ್ಬ ವ್ಯಕ್ತಿಯನ್ನು ಅವನ ಸ್ವಭಾವದಿಂದ ಪುನಃ ಕೆಳಗೆ ಕುಶುತ್ವದೆಡೆಗೆ ತಳ್ಳುವುದಿಲ್ಲವೋ ಎತ್ತಿ ಹಿಡಿತದೆಯೋ ಅಂಥದ್ರಿಂದ ಆ ಧರ್ಮಕ್ಕೆ ಧರ್ಮ ಅಂತ ಹೆಸರು ಈಗ ನಾನು ನನ್ನ ಸ್ವಭಾವದಿಂದ ನನಗೊಂದು ಇದು ಬಂದಿದೆ ಏನೋ ಒಂದು ಗುಣ ಬಂದಿದೆ ಸೇ ಏನೋ ನಾನು ರಜಸ್ ರಜೋಗುಣದ ವ್ಯಕ್ತಿ ಅಂತ ಇಟ್ಕೊಳ್ಳೋಣ ನನಗೆ ಕೆಲಸ ಮಾಡಬೇಕು ಯುದ್ಧ ಮಾಡಬೇಕು ಇಡೀ ಪ್ರಜೆಗಳನ್ನು ಪಾಲಿಸಬೇಕು ಪ್ರಭುತ್ವವನ್ನು ಸಂಪಾದನೆ ಮಾಡಬೇಕು ಈ ರೀತಿಯ ಒಂದು ಆಲೋಚನೆ ಹಾಗೂ ಕರ್ಮ ಮಾಡ್ತಕ್ಕಂಥ ಸ್ವಭಾವ ನನ್ನಲ್ಲಿ ಬಂದಿದೆ ಈಗ ನನಗೆ ಏ ಇದನ್ನು ಮಾಡಬೇಡ ನೀನು ಏನು ಮಾಡಬೇಕು ಎಲ್ಲರ ಸೇವೆಯನ್ನು ಮಾಡಿಕೊಂಡಿರಬೇಕು ಅಥವಾ ಇನ್ನೂ ನನಗಾಗದಂತಹ ನನ್ನ ಸ್ವಭಾವಕ್ಕೆ ಒಗ್ಗದಂತಹ ಕೆಲಸವನ್ನು ಕೊಟ್ಟರೆ ಏನಾಗುತ್ತೆ ಒಂದು ನನ್ನ ಸ್ವಭಾವಕ್ಕೆ ವಿರುದ್ಧವಾದಂತಹ ಯಾವುದನ್ನೋ ನಾನು ಆಚರಿಸ್ತಾ ಅದರಿಂದ ನನಗೂ ಒಳಗೆ ಅಶಾಂತಿ ಇರ್ತದೆ ವಿರೋಧ ಇರ್ತದೆ ಘರ್ಷಣೆ ಇರ್ತದೆ ಅದು ನನ್ನನ್ನು ಕೆಳ ಕೆಳ ಕೆಳ ಕೆಳಗೆ ಕುಸಿತದೆ ನನ್ನ ಮನಸ್ಸನ್ನು ಇನ್ನೂ ಕೆಳಕ್ ಕೆಳ ಕೆಳ ಕೆಳ ಕುಸಿತದೆ ಆದರೆ ಧರ್ಮ ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ ನನ್ನ ಮನಸ್ಸನ್ನ ನನ್ನ ಗುಣವನ್ನ ಮೇಲಕ್ಕೆ ಎತ್ತುತ್ತ ನನ್ನನ್ನ ಪಶುತ್ವದಿಂದ ಮಾನವತ್ವದ ಎಡೆಗೆ ಮನುಷ್ಯತ್ವದಿಂದ ದೈವತ್ವದ ಎಡೆಗೆ ಎತ್ತುವಂತಹ ಕೆಲಸವನ್ನು ಮಾಡಬೇಕು ಅಂತಹ ಕೆಲಸ ಮಾಡ್ತಕ್ಕಂಥದೇ ಧರ್ಮ ಇದನ್ನ ಮಾಡದೇ ಹೋದರೆ ಆ ಧರ್ಮಕ್ಕೆ ಧರ್ಮತ್ವ ಬರೋದಿಲ್ಲ ಧರ್ಮ ಧರ್ಮ ಅಂತಕ್ಕಂಥದ್ದು ಅಂತ ಅನಿಸ್ಕೊಳ್ತದೆ ಹೀಗಾಗಿ ಇಲ್ಲಿ ಬ್ರಾಹ್ಮಣನ ಧರ್ಮ ಅಂತಕ್ಕಂಥದ್ದು ಸಾತ್ವಿಕ ಗುಣವನ್ನು ಯಾರು ಹೊಂದಿರ್ತಾನೆಯೋ ಸಾತ್ವಿಕ ಕೆಲಸಗಳಿಗೆ ಹಾಗೂ ಸಾತ್ವಿಕ ಆಲೋಚನೆಗಳಿಗೆ ಹುಟ್ಟಿದಂದಿನಿಂದ ತನ್ನನ್ನು ತೊಡಗಿಸಿಕೊಂಡಿರ್ತಾನೆಯೋ ಅವನು ಬ್ರಾಹ್ಮಣ ಅಂತ ಅನ್ಸ್ಕೊಳ್ತಾನೆ ಜಾತಿಗೂ ವರ್ಣಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಜಾತಿ ಅನ್ನೋದು ಇರಲೇ ಇರಲಿಲ್ಲ ನಮ್ಮಲ್ಲಿ ಜಾತಿ ಅಂತಕ್ಕಂಥದ್ದು ಇರಲೇ ಇರಲಿಲ್ಲ ಆದರೆ ಸ್ವಭಾವ ಹಾಗೂ ಕರ್ಮಕ್ಕೆ ಅನುಗುಣವಾಗಿ ವರ್ಣ ಅನ್ನೋದಿತ್ತು ವರ್ಣ ಮತ್ತು ಆಶ್ರಮ ಅಂತ आश्रम अन प्रतियुदू वर्णद्रिगू ब्रह्मचर्य आश्रम अंदर स्टूडेंट लाइफ अंदर ब्रह्मचर आश्रम गृहस्थ आश्रम नीड लाइफ अथवा लाइफ अदर गृहस्थ आश्रम कषायद पद नपंच सरिया परीक्ष उद नर ಓಹೋ ಪ್ರಪಂಚ ಅಂದರೆ ಇಷ್ಟೇ ಅಂತ ಆತ ಬಗೆದು ಪುನಃ ಸನ್ಯಾಸ ಆಶ್ರಮಕ್ಕೆ ಅಂದರೆ ಎಲ್ಲವನ್ನೂ ತ್ಯಾಗ ಮಾಡುವಂತಹ ಆಶ್ರಮಕ್ಕೆ ಪೂರ್ವಭಾವಿಯಾಗಿ ಆತ ಪ್ರಿಪರೇಷನ್ ಆಗಿ ಕಾಡಿನಲ್ಲಿ ವನದಲ್ಲಿ ಪತ್ನಿ ಸಮೇತನಾಗಿಯೋ ಅಥವಾ ಒಗ್ಗಂಟಿಕನಾಗಿಯೋ ಭಗವಂತನ ನಾಮವನ್ನು ಅಥವಾ ತನ್ನ ಸ್ವಧರ್ಮವನ್ನು ಅಲ್ಲೂ ಕೂಡ ಮಾಡ್ತಾ ಧರ್ಮಯುಕ್ತವಾಗಿ ಕಾಲವನ್ನು ಕಳೀತಾ ಇದ್ದ ಅದಕ್ಕೆ ವಾನಪ್ರಸ್ಥ ಆಶ್ರಮ ಅಂತ ಹೆಸರು ಪುನಃ ವಾನಪ್ರಸ್ಥ ಆತ ದೇಹತ್ಯಾಗವನ್ನು ಮಾಡಿದ್ರೆ ಉತ್ತಮ ಲೋಕವುಂಟು ಇಲ್ಲದೆ ಹೋದರೆ ಅವನಿಗೆ ಇನ್ನೂ ಪರಿಪೂರ್ಣವಾದಂತಹ ವೈರಾಗ್ಯ ಬಂತು ಅಂತ ಹೇಳಿದ್ರೆ ಆತ ಎಲ್ಲವನ್ನು ಎಲ್ಲ ಕರ್ಮಗಳನ್ನು ಬಿಟ್ಟು ಆತ ಸನ್ಯಾಸಾಶ್ರಮವನ್ನು ಪ್ರವೇಶ ಮಾಡ್ತಾ ಹೀಗೆ ಈ ಆಶ್ರಮ ಧರ್ಮ ಅಥವಾ ಸ್ಟೇಜಸ್ ಆಫ್ ಲೈಫ್ ಅನ್ನೋದಿತ್ತು ಹಾಗೆ ವರ್ಣಧರ್ಮ ಪ್ರತಿಯೊಬ್ಬನಿಗೂ ಕೂಡ ತನ್ನ ಸ್ವಭಾವ ಹಾಗೂ ಕರ್ಮದ ಅನುಸಾರವಾಗಿ ಭಗವಂತನ ತೃಪ್ತಿಗೋಸ್ಕರ ತನ್ನ ತೃಪ್ತಿಯಲ್ಲ ಭಗವಂತನ ತೃಪ್ತಿಗೋಸ್ಕರ ಅವನಿಗೆ ಅದನ್ನ ನೈವೇದ್ಯ ಮಾಡುವುದರ ಮೂಲಕ ತನ್ನ ತನ್ನ ಈ ಗುಣವನ್ನ ಇನ್ನೂ ಕೂಡ ಪರಿಷ್ಕಾರ ಮಾಡ್ಕೊಡ್ತಾ ಮಾಡ್ಕೊಡ್ತಾ ಮಾಡ್ಕೊಡ್ತಾ ಮಾಡ್ಕೊಡ್ತಾ ಆತ ತನ್ನ ಮನಸ್ಸನ್ನು ಪರಿಶುದ್ಧ ಮಾಡಿ ತಯಾರಾಗ್ತಾ ಇದ್ದ ಅದಕ್ಕೆ ಆ ಮೋಕ್ಷಕ್ಕೆ ಅಂತಹ ಒಂದು ಒಂದು ವ್ಯವಸ್ಥೆ ಅಥವಾ ಸಿಸ್ಟಮ್ ಅಂತ ಏನಿದೆಯೋ ಅದನ್ನೇ ಧರ್ಮ ವ್ಯವಸ್ಥೆ ಅಂತ ಕರೆಯೋದು ಇಲ್ಲಿ ಅರ್ಜುನ ಅವನು ಹುಟ್ಟಿದಾಗರಿಂದ ಅವನಿಗೆ ಏನು ಇದು ಅಂತ ಹೇಳಿದ್ರೆ ಆ ಕ್ಷತ್ರಿಯ ಅಂತಕ್ಕಂತಹ ಕ್ಷತ್ರಿಯ ಸ್ವಭಾವ ಅವನಲ್ಲಿ ಇತ್ತು ಹೀಗಾಗಿ ಈಗ ಕ್ಷತ್ರಿಯ ಸ್ವಭಾವಕ್ಕೆ ಅನುಗುಣವಾಗಿ ಅವನಿಗೆ ಆ ಕ್ಷತ್ರಿಯ ಧರ್ಮಕ್ಕೆ ಸರಿಹೊಂದುವಂತಹ ಯುದ್ಧ ತನ್ನಿಂದ ಬಂದಿತು ಇಂತಹ ಯುದ್ಧವನ್ನು ಆತ ಮಾಡಿದಲ್ಲಿ ಅವನಿಗೆ ಆ ಧರ್ಮದಿಂದ ಉನ್ನತಿಯೇ ಆಗುತ್ತೆ ಸಿಗುತ್ತೆ ಹೊರತು ಅವನಿಗೆ ಪಾಪ ಬರುವುದಿಲ್ಲ ಇದಕ್ಕೆ ಮಹಾಭಾರತದಲ್ಲಿ ಶಾಂತಿ ಪರ್ವ ಅಂತ ಆ ಶಾಂತಿ ಪರ್ವದ ಇಪ್ಪತ್ತ ಅಥವಾ ಇಪ್ಪತ್ತೇಳನೆಯ ಅಧ್ಯಾಯದಲ್ಲಿ ಕ್ಷತ್ರಿಯನ ಒಂದು ಕರ್ತವ್ಯದ ಬಗ್ಗೆ ಅತ್ಯುನ್ನತವಾಗಿ ವಿಚಾರವನ್ನು ಮಾಡ್ತಾ ಭೀಷ್ಮರು ಯುಧಿಷ್ಠಿಗೆ ಹಳೆಯ ಒಂದು ಇತಿಹಾಸವನ್ನು ಹೇಳ್ತಾರೆ ಇತಿಹಾಸ ಆಖ್ಯಾನ ಅದರಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಒಬ್ಬ ಅಣ್ಣನ ಹೆಸರು ಶಂಖ ಅಂತ ತಮ್ಮನ ಹೆಸರು ಲಿಖಿತ ಅಂತ ಇವರಿಬ್ಬರು ಮಹಾ ಸ್ಮೃತಿಕಾರರು ಮಹರ್ಷಿಗಳು ತಪಸ್ವಿಗಳು ಶಂಖ ಹಾಗೂ ಲಿಖಿತ ಈ ಶಂಖ ಲಿಖಿತರು ಒಂದು ನದಿಯ ತೀರದಲ್ಲಿ ಬೇರೆ ಬೇರೆ ಕಡೆ ಪರ್ಣಕುಟಿಯನ್ನು ನಿರ್ಮಿಸಿ ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಘೋರವಾದಂತಹ ತಪಸ್ಸನ್ನು ಆಚರಿಸ್ತಾ ಧರ್ಮವನ್ನು ಸಂಪಾದನೆ ಮಾಡ್ತಾ ಇರ್ತಾರೆ ಒಮ್ಮೆ ಏನಾಗುತ್ತೆ ಶಂಖ ಅಂತಕ್ಕಂಥವನು ತನ್ನ ಪರ್ಣಕುಟಿಯಿಂದ ಎಲ್ಲೋ ಒಂದ್ ಹೊರಗಡೆ ಹೋಗಿರುವಂತಹ ಸಂದರ್ಭದಲ್ಲಿ ಅವನನ್ನ ಕಾಣಬೇಕು ಅನ್ನುವಂತಹ ಉತ್ಸಾಹದಿಂದ ಅವನ ತಮ್ಮನಾದಂತಹ ಲಿಖಿತ ಮುನಿ ಅವನ ಆಶ್ರಮಕ್ಕೆ ಬರ್ತಾನೆ ಅವನ ಆಶ್ರಮಕ್ಕೆ ಬಂದಂತಹ ಲಿಖಿತ ಅವನ ಆಶ್ರಮದ ಆ ಸೌಂದರ್ಯವನ್ನು ಅವನು ಬೆಳೆದಂತಹ ಗಿಡ ಹಾಗೂ ಆ ಮರಗಳನ್ನು ಆಸ್ವಾದಿಸ್ತಾ ಇರಬೇಕಾದ್ರೆ ಅವನಿಗೆ ಆ ಸಮಯದಲ್ಲಿ ಹಸಿವೆಯಾಗಿ ನೋಡ್ತಾನೆ ಅಲ್ಲಿ ಆಹಾರಕ್ಕೋಸ್ಕರ ನೋಡಿದಾಗ ಅವನಿಗೆ ಏನೂ ಸಿಗುವುದಿಲ್ಲ ಅಲ್ಲೇ ಆ ಶಂಖನ ಆಶ್ರಮದಲ್ಲಿ ಇದ್ದಂಥ ಒಂದು ಮಾವಿನ ಮರ ನೋಡಿದಾಗ ಅನೇಕ ರಸವತ್ತಾದಂತಹ ಮಾವಿನ ಹಣ್ಣು ಅಲ್ಲಿ ಬಿಟ್ಟಿರುವುದು ಕಂಡು ಬರುತ್ತೆ ಅವನೇನು ಮಾಡ್ತಾನೆ ಎಲ್ಲ ಮಾವಿನ ಹಣ್ಣನ್ನು ಕಿತ್ತು ಅಲ್ಲಿ ಒನ್ ಕಡೆ ತಿಂತಾ ಇರ್ತಾನೆ ಸ್ವಲ್ಪ ಹೊತ್ತಾದಮೇಲೆ ಅಣ್ಣನಾದಂತಹ ಶಂಖ ಆ ಒಂದು ತನ್ನ ಪರ್ಣಕುಟಿಗಿರಕ್ಕೆ ವಾಪಸ್ ಬಂದು ನೋಡ್ತಾನೆ ತಮ್ಮ ಏನು ಮಾಡ್ತಾಯಿದ್ದಾನೆ ಇಲ್ಲಿ ಮಾವಿನ ಹಣ್ಣು ತಿಂತಾ ಇದ್ದಾನೆ ಅವನು ಬಂದ ತಕ್ಷಣ ಲಿಖಿತ ಅವನನ್ನು ಎದುರುಕೊಂಡು ಅವನಿಗೆ ನಮಸ್ಕಾರ ಮಾಡಿ ಪಾದ ನಮಸ್ಕಾರ ಮಾಡಿ ಬರಮಾಡಿಕೊಡ್ತಾನೆ ಶಂಖ ಕೇಳ್ತಾನೆ ಏನೋ ನಿನಗೆ ಈ ಮಾವಿನ ಹಣ್ಣು ಎಲ್ಲಿ ಸಿಕ್ತು ಯಾರು ಕೊಟ್ಟರು ಅಂತ ಕೇಳ್ತಾನೆ ಆಗ ಲಿಖಿತ ಹೇಳ್ತಾನೆ ಅಣ್ಣ ಇದನ್ನು ಯಾರೂ ಕೊಟ್ಟಿದ್ದಲ್ಲ ನನಗೆ ನಿನ್ನ ಆಶ್ರಮಕ್ಕೆ ಬಂದಾಗ ಹಸಿವೆಯಾಗಿತ್ತು ಆಗ ನಾನು ಆಚೆ ಈಚೆ ಆಹಾರಕ್ಕೋಸ್ಕರ ನೋಡಿದಾಗ ನೀನು ಬೆಳೆದಂತಹ ಮರದಲ್ಲಿ ಈ ಮಾವಿನ ಹಣ್ಣುಗಳು ಬಿಟ್ಟಿದ್ದವು ಅದನ್ನು ನಾನು ಕಿತ್ಕೊಂಡು ನನ್ನ ಹಸಿವೆಯನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಈಗ ತಿಂತ ಇದ್ದೇನೆ ಅಂತ ಆತ ಹೇಳಿದಾಗ ಅತ್ಯಂತ ರೋಷಗೊಂಡಂತಹ ಶಂಖ ಧರ್ಮಬುದ್ಧಿ ಇಂದ ರೋಷಗೊಂಡ ಆ ಸಂತರ ರೋಷ ಅಂತಕ್ಕಂಥದ್ದು ಸಾಮಾನ್ಯ ಪ್ರಾಕೃತ ಮನುಷ್ಯರ ರೀತಿಯಲ್ಲಿ ಕಲ್ಲಿನ ಮೇಲೆ ಗೆರೆ ಎಳೆದಂತಹ ರೋಷ ಅಲ್ಲ ನೀರಿನ ಮೇಲೆ ಗೆರೆ ಎಳೆದಂತಹ ರೋಷ ನೀರಿನ ಮೇಲೆ ಗೆರೆ ಅಂದರೆ ಏನಾದರೂ ಅರ್ಥ ಯಾವತ್ತಾದ್ರೂ ನೀರಿನ ಮೇಲೆ ಗೆರೆ ಎಳೆದು ಆಟ ಆಡಿದ್ದೀರೋ ಹಾಗೆ ಗೊತ್ತಾಗುತ್ತೆ ನೀರಿನ ಮೇಲೆ ಒಂದು ಕಡೆ ಗೆರೆ ಎಳೆದು ಇನ್ನೊಂದು ಕಡೆ ಹೋಗುವಷ್ಟೊತ್ತಿಗೆ ನೀವು ಎಲ್ಲಿ ಗೆರೆ ಎಳೆದಿರ ನಿಮಗೆ ಗೊತ್ತಿರೋದು ನೀರು ಕೂಡ ನೆನಪಲ್ಲಿ ಇಟ್ಕೊಂಡಿರಲ್ಲ ಹಾಗೆಯೇ ಈ ಸಂತರ ಮನಸ್ಸಿನಲ್ಲಿ ಬರ್ತಕ್ಕಂತಹ ಸಾತ್ವಿಕ ಕೋಪ ಅಂದರೆ ಓಹೋ ಧರ್ಮ ಲೋಪವಾಯ್ತಲ್ಲ ಈ ಕಾರ್ ಕರ್ತವ್ಯದಲ್ಲಿ ಈ ಕೆಲಸದಲ್ಲಿ ಧರ್ಮ ಲೋಪವಾಯ್ತಲ್ಲ ಅವ್ರು ಏನ್ ಬೇಕಾದರೂ ಸಹಿಸಿಕೊಡ್ತಾರೆ ತನ್ನ ಮಗನನ್ನೇ ಯಾರು ಹೊಂದರೂ ಕೂಡ ಅವ್ರ ದುಃಖ ಆದರೆ ಧರ್ಮದಿಂದ ಅದು ಆ ಒಂದು ಅವನ ಆಚಾರ ಬೇರೆ ಆಯಿತು ಅಂದಾಗ ಅವರಿಗೆ ತಡಿಯೋದಿಕ್ಕಾಗುದಿಲ್ಲ ಅಂತಹ ಸಂದರ್ಭದಲ್ಲಿ ಶಂಕ ಹೇಳ್ತಾನೆ ಲಿಖಿತ ಇವತ್ತು ನೀನು ಮಾಡಿದು ಅತ್ಯಂತ ಘೋರವಾದಂತಹ ಈ ಪಾಪ ಏನು ಮಾಡಿದೆ ಈ ಮರ ಅದರ ಓನರ್ ಯಾರು ನಾನು ನೀನೇನಾದರೂ ಈ ಮರವನ್ನು ಬೆಳೆಸಿದ್ಯೋ ನೀನು ಇದರ ಫಲವನ್ನು ತಿನ್ನಲಿಕ್ಕೆ ಅಧಿಕಾರಿಯೋ ಹೋಗಲಿ ನೀನು ಈ ಫಲವನ್ನು ಕೇಳುವುದಕ್ಕಿಂತ ಮುಂಚೆ ನನ್ನ ಒಂದು ಅನುಜ್ಞೆಯನ್ನು ಕೇಳಿದ್ಯೋ ಇಲ್ಲ ಆದ್ದರಿಂದ ನೀನು ಈಗ ಹಣ್ಣನ್ನು ಕಿತ್ತು ತಿಂತಾ ಇರೋದು ಸಮಾನ ಆದ್ದರಿಂದ ನೀನು ಮೊದಲು ಈ ಊರಿನ ರಾಜನಾದಂತಹ ಸುದ್ಯುಮ್ನ ಅವನ ಬಳಿಗೆ ಹೋಗಬೇಕು ಅವನ ಬಳಿಗೆ ಹೋಗಿ ಯಥೋಚಿತವಾದಂತಹ ಒಂದು ಶಿಕ್ಷೆಯನ್ನು ಪಡೆದುಕೊಂಡು ಬಂದರೆ ಮಾತ್ರ ನಾನು ನಿನ್ನ ನೋಡ್ತೇನೆ ಇಲ್ಲದೆ ಹೋದರೆ ನೀನು ನೋಡೋದು ಹಠತ್ ಅಂತ ಹೇಳಿ ಅವನು ಓಡಿಸ್ತಾನೆ ಲಿಖಿತನು ಮಹಾಧರ್ಮ ಬೀರು ಆತನಿಗೆ ಗೊತ್ತಿದೆ ತಾನು ತಪ್ಪು ಈಗ ಮಾಡಿದ್ದು ಅಂತ ಹೇಳಿ ಗೊತ್ತಾಗಿದೆ ಆದ್ದರಿಂದ ಅತ್ಯಂತ ಗೌರವದಿಂದ ಅಣ್ಣನಿಗೆ ನಮಸ್ಕಾರ ಮಾಡಿ ಅದನ್ನು ಕೂಡ ಆ ರಾಜನ ಸುದ್ದಿಮ್ನ ಅರಮನೆಯ ಮುಂದೆ ಹೋಗಿ ನಿಂತುಕೊಳ್ತಾನೆ ಅಲ್ಲಿದ್ದಂತಹ ಕಾವಲುಗಾರರು ಅತ್ಯಂತ ಭರದಿಂದ ಓ ಮಹ ತಪಸ್ವಿ ಋಷಿಯಾದಂತಹ ಲಿಖಿತ ಬಂದಿದ್ದಾನೆ ಯಾಕಂದ್ರೆ ಆ ಒಂದು ಊರಿನಲ್ಲೇ ಆ ಶಂಕ ಹಾಗೂ ಲಿಖಿತರು ಅತ್ಯಂತ ಪ್ರಸಿದ್ಧರು ಬಂದಿದ್ದಾರೆ ಅಂತ ಹೇಳಿ ಅವ್ರು ಓಡೋಗಿ ತಮ್ಮ ರಾಜನಿಗೆ ಹೇಳುವಾಗ ರಾಜ ತಾನೇ ತನ್ನ ಆಸನವನ್ನ ಬಿಟ್ಟು ಎದ್ದು ಬಂದು ಅಲ್ಲಿ ಪುರದ್ವಾರಕ್ಕೆ ಬಂದು ಆ ಋಷಿಗಳನ್ನ ಬರಮಾಡಿಕೊಂಡು ಪಾದ್ಯ ಅರ್ಧ ಇದನ್ನೆಲ್ಲ ಕೊಟ್ಟು ಕೇಳ್ತಾನೆ ಮಹರ್ಷಿಗಳೇ ನಿಮಗಿಂತ ನಿಮ್ಮ ಹೆಸರೇ ಅತ್ಯಂತ ಪ್ರಸಿದ್ಧವಾಗಿದೆ ದಯವಿಟ್ಟು ಹೇಳಿ ನೀವು ಬಂದಂತಹ ಒಂದು ಕೆಲಸ ಏನು ನನ್ನಿಂದ ಏನಾಗಬೇಕಾಗಿದೆ ಹೇಳಿ ಆಗ ಲಿಖಿತರು ಹೇಳ್ತಾರೆ ಅಯ್ಯ ನಾನು ಬಂದಿರುವಂತಹ ಕೆಲಸ ನಾನು ನಿನಗೆ ಹೇಳ್ತೇನೆ ಆದರೆ ಮೊದಲು ನೀನು ನನಗೆ ಮಾತು ಕೊಡಬೇಕು ಏನು ಹೇಳಿ ಇಲ್ಲ ನೀನು ಮೊದಲು ನನಗೆ ಹೇಳಬೇಕು ಏನು ನಾನು ಹೇಳಿದ್ದಕ್ಕೆ ನೀನು ಅನುಜ್ಞೆಯನ್ನು ಕೊಟ್ಟು ಮಾಡ್ತೇನೆ ಹೀಗೆ ನಾನು ಮಾಡ್ತೇನೆ ನೀನು ಹೇಳಿದಂತೆ ಮಾಡ್ತೇನೆ ನಿನ್ನ ಒಂದು ಆಕೆಯನ್ನು ಪಾಲಿಸ್ತೇನೆ ಅಂತ ಹೇಳಬೇಕು ಹಾಗೆ ಒಪ್ಪಿಗೆ ಆದರೆ ಮಾತ್ರ ನಾನು ನಿಮಗೆ ಹೇಳ್ತೇನೆ ಸರಿ ಆಯಿತು ಅಂತ ಹೇಳಿ ರಾಜ ಹೇಳ್ತಾನೆ ಯಾರು ಸುದ್ದಿಯೊಬ್ಬರು ಲಿಖಿತ ಹೇಳ್ತಾನೆ ಈಗ ಕಥೆಯನ್ನು ನನ್ನ ಅಣ್ಣನ ಆಶ್ರಮಕ್ಕೆ ಹೋಗಿದ್ದೆ ಅಲ್ಲಿ ಈ ರೀತಿಯಾಗಿ ನನಗೆ ಹಸಿವೆ ನನ್ನ ನನ್ನ ಅಣ್ಣ ಇರಲಿಲ್ಲ ನಾನು ಅವನು ಬೆಳೆದಂತಹ ಮಾವಿನ ಮರದಲ್ಲಿ ಮಾವಿನ ಹಣ್ಣನ ಕಿತ್ತು ತಿಂತ ಇದ್ದಾಗ ನನ್ನ ಅಣ್ಣನ ದರ್ಶನವಾಯಿತು ಆತ ನನಗೆ ಈ ರೀತಿ ಹೇಳ್ದ ಈಗ ನಿಮ್ಮಿಂದ ಶಿಕ್ಷೆಯನ್ನು ಪಡೆಯಲಿಕ್ಕೆ ನಾನು ಬಂದಿದ್ದೇನೆ ಏ ರಾಜ ನಿನ್ನ ಒಂದು ದೇಶದಲ್ಲಿ ಕದ್ದಿದ್ದಕ್ಕೆ ಯಾವ ಶಿಕ್ಷೆ ಹೇಳು ಆಗ ರಾಜ ಹೇಳ್ತಾನೆ ಮಹರ್ಷಿಗಳೇ ನೀವು ದಯವಿಟ್ಟು ನನಗೆ ಈ ಪ್ರಶ್ನೆಯನ್ನು ಹಾಕಬೇಡಿ ನಾನು ಹೇಳ್ತೇನೆ ರಾಜನಾಗಿ ಯಾವ ರಾಜ ದಂಡನೆಯನ್ನು ನೀಡಬಲ್ಲನೋ ಅದೇ ರಾಜ ಕ್ಷಮೆಯನ್ನು ಕೂಡ ನೀಡಬಲ್ಲ ನಾನು ನಿಮ್ಮನ್ನು ಈಗಲೇ ಕ್ಷಮಿಸಿದ್ದೇನೆ ನೀನು ಹೊರಟೋಗಿ ಅಂತ ಲಿಖಿತ ರಾಜ ನೀನು ನನಗೆ ಮಾತನ್ನು ಕೊಟ್ಟಿದ್ಯಾ ನೆನ್ಪಿಟ್ಕೋ ನಿನ್ನ ಒಂದು ಈ ವಾಗ್ದಾನ ಅದನ್ನು ನೀನು ಹುಸಿ ಮಾಡಬೇಡ ಹೇಳು ಕದ್ದವರಿಗೆ ಯಾವ ಶಿಕ್ಷೆ ಹೇಳು यहा शिशे कई क्या इो निो अंत्यर आ मुनि कईय को राजा महाधर्म बीर अनू कूड़ा तण तेवक आज्ञानी कई कत्य पुण्यव संपादे ಆತ ರಾಜನಾನು ದಂಡನೆಯನ್ನು ನೀಡುವುದರಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ಇದನ್ನು ಚೆನ್ನಾಗಿ ಈ ವರ್ಲ್ಡನ್ನು ನೀವು ಕಿವಿಲ್ ಕೇಳಬೇಕು ಇಲ್ಲದೆ ಹೋದರೆ ಈಗಿನ ಸಮಾಜ ಅಂತಕ್ಕಂಥದ್ದು ಎಷ್ಟು ಭ್ರಷ್ಟರಲ್ಲಿ ಭ್ರಷ್ಟವಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಔಷಧ ಯಾವುದು ಅಂತ ಗೊತ್ತಿಲ್ಲ ಯಾಕೆಂದರೆ ಸಣ್ಣದಾದಂತಹ ರೋಗಕ್ಕೆ ಯಾವುದಾದ್ರೂ ಅನಾಸಿನೂ ಯಾವುದೂ ಕೊಟ್ಟರೆ ಆಗುತ್ತೆ ದೀರ್ಘಕಾಲಿಕವಾದಂತಹ ಕ್ಯಾನ್ಸರ್ ಅನ್ನುವಂತಹ ರೋಗಕ್ಕೆ ಶಸ್ತ್ರಚಿಕಿತ್ಸೆಯೇ ಉಪಾಯ ಇನ್ನು ಬೇರೆ ಯಾವ ಉಪಾಯವೂ ಇಲ್ಲ ಅದೇ ಅಷ್ಟು ರಾಕ್ಷಸ ಪ್ರವೃತ್ತಿ ಇಲ್ಲಿ ಬೆಳೆದಿದೆ ಒಬ್ಬರ ಕರ್ತವ್ಯವನ್ನು ಇನ್ನೊಬ್ಬರು ತಮ್ಮ ಕರ್ತವ್ಯವೆಂದು ಭಾವಿಸುವುದೇ ಅಧರ್ಮ ಯಾರಿಗೆ ಯಾವುದು ಸಲ್ಲವೋ ಅದನ್ನು ಮಾಡ್ತಾ ಇದ್ದಾರೆ ತಮಾಷೆ ನೋಡಿ ಆಯಿತು ಅತ್ಯಂತ ಖುಷಿಯಿಂದ ಲಿಖಿತ ಅಷ್ಟು ಅವನಿಗೆ ಆ ಪ್ರಾಣಸಂಟ ಆಗ್ತಾ ಇದ್ರು ಕೂಡ ಓಡ್ತಾನೆ ಅಣ್ಣನ ಬಳಿಗೆ ಶಂಖನ ಬಳಿಗೆ ಹೋಗಿ ಅಣ್ಣ ನೋಡು ನೀನು ಹೇಳಿದಂಥ ಶಿಕ್ಷೆಯನ್ನು ನಾನು ಪಡೆದುಕೊಂಡೆ ದಯವಿಟ್ಟು ನನ್ನ ತಪ್ಪನ್ನು ಮನಸ್ಸು ನಾನು ತುಂಬ ತಪ್ಪು ಮಾಡಿದ್ದೇನೆ ಅಂತ ಹೇಳಿದಾಗ ಶಂಖ ನೀನು ಯಾವ ತಪ್ಪನ್ನು ಮಾಡಿದ್ಯೋ ನಿನ್ನ ತಪ್ಪೆಲ್ಲ ಆಗ್ಲೇ ಅದು ಮಾಫಿ ಆಗಿಯೇ ನೀನು ಅತ್ಯಂತ ಪವಿತ್ರವಾದಂಥ ವ್ಯಕ್ತಿ ನಿನ್ನ ಪೂರ್ವಜರು ನಿನ್ನ ನಂತರ ಪೀಳಿಗೆ ಪೀಳಿಗೆಯಲ್ಲಿ ಕೊಡ್ತಕ್ಕಂಥವರೆಲ್ಲರೂ ಕೂಡ ತಾವಂದರಾದ್ರು ಈ ಶಿಕ್ಷೆಯನ್ನು ನೀನು ತೆಗೆದುಕೊಂಡ ಮೇಲೆ ಅಂತ ಆತ ಹೇಳುವಾಗ ಪುನಃ ಶಂಕ ಹೇಳ್ತಾನೆ ನೀನು ಈಗಲೇ ಬಾಹುದ ಅನ್ನುವಂತಹ ಈ ಪಕ್ಕದಲ್ಲಿರ್ತಕ್ಕಂಥ ಒಂದು ನದಿಗೆ ಹೋಗಿ ಅಲ್ಲಿ ನೀನು ತರ್ಪಣ ಕೊಡಬೇಕು ಪಿತೃಗಳಿಗೆ ಪಿತೃಗಳಿಗೆ ತರ್ಪಣ ದೇವತೆಗಳಿಗೆ ತರ್ಪಣ ಅದನ್ನು ಕೊಟ್ಟ ಮೇಲೆ ಬಾ ಅಂತ ಹೇಳಿ ಕಲಿಸ್ತಾನೆ ಸರಿ ದೇ ರಕ್ತ ಕೈಯಲ್ಲಿ ಹೋಗಿ ಲಿಖಿತ ಆ ಬಾಹುದ ಅನ್ನುವಂತಹ ನದಿಗೆ ಇಳಿದು ತರ್ಪಣವನ್ನ ಕೊಡ್ಲಿಕ್ಕೆ ಎಲ್ಲಾಗುತ್ತೆ ನನಗೆ ಆ ನದಿಗೆ ಹೋಗಿ ನಿಂತುಕೊಂಡ ತಕ್ಷಣವೇ ಆ ಕೈಗೆ ಆ ಮುಟ್ಟಿದ ತಕ್ಷಣವೇ ಆ ನೀರನ್ನು ಮುಟ್ಟಿದ ತಕ್ಷಣವೇ ಬಾಹುಗಳು ಚಿಗುರ್ಲಿಕ್ಕೆ ಶುರು ಆಗುತ್ತೆ ಅವನಿಗೆ ಆಶ್ಚರ್ಯವಾಗುತ್ತೆ ಇದು ಎಲ್ಲಿಂದ ಬಂತಪ್ಪ ನನ್ನ ಕೈಗಳು ಅಂತ ಕೊನೆಗೆ ಅಲ್ಲಿ ಪಿತ್ರಗಳಿಗೆ ದೇವತೆಗಳಿಗೆ ತರ್ಪಣವನ್ನ ನೀಡ್ತಾ ಓಡೋಡಿ ಬರ್ತಾನಂತ ನನ್ನ ಅಣ್ಣನ ಬಳಿಗೆ ಅಣ್ಣ ಅಣ್ಣ ನೋಡು ನನ್ನ ಕೈ ಕೈ ಬಂದ್ಬಿಟ್ಟಿದೆ ಈ ರೀತಿಯಾಗಿ ಅಂತ ಆ ನದಿಯ ಹೆಸರು ಏನೋ ಬಾಹುದ ಅಂದ್ರೆ ಕೈಗಳನ್ನ ಕೊಡ್ತಕ್ಕಂಥದ್ದು ಅಂತ ಬಾಹುಂ ಬಾಹುನ ದದಾತಿ ಇತಿ ಬಾಹುದ ಹೀಗೆ ಅವನು ಅತ್ಯಂತ ಸಂತೋಷದಿಂದ ಹೇಳಬೇಕಾದ್ರೆ ಶಂಕ ಅಲ್ಲಿ ಆಗ್ಲೇ ನಗ್ತಾ ಇರ್ತಾನೆ ಹೇಳ್ತಾನೆ ಇದು ನನ್ನ ತಪಸ್ಸಿನ ಪ್ರಭಾವದಿಂದ ನಿನಗೆ ಅಲ್ಲಿ ಕೈಗಳು ಬಂದಿದೆ ನೀನೀಗ ಅತ್ಯಂತ ಪವಿತ್ರನಾಗಿದ್ಯಾ ನಿನ್ನ ಮೇಲೆ ಯಾವತ್ತೂ ಕೂಡ ಇಂತಹ ಕೆಲಸವನ್ನು ನೀನು ಮಾಡಬೇಡ ಧರ್ಮದಿಂದ ಯಾವತ್ತೂ ಕೂಡ ಬೇರೆ ಆಗಬೇಡ ನೀನು ಅಂತ ಹೇಳಿದಾಗ ಇನ್ನೊಂದು ಪ್ರಶ್ನೆಯನ್ನು ಹಾಕ್ತಾನೆ ಲಿಖಿತರು ಮುನಿಗಳು ಅಣ್ಣ ನೀನು ನನ್ನ ಯಾಕೆ ರಾಜನ ಬಳಿ ಕಳಿಸಿದೆ ತಪ್ಪು ಮಾಡಿದವನು ನಾನು ತಪ್ಪು ಮಾಡಿದ ನಿನ್ನ ಆಶ್ರಮದಲ್ಲಿ ಅದು ನಿನಗೆ ಸೇರಿದ್ದು ಶಿಕ್ಷೆಯನ್ನು ನೀನೇ ಕೊಡ್ಬೋದಿತ್ತಲ್ಲ ನನ್ನ ಕೈಗಳನ್ನು ನೀನೇ ಕತ್ತರಿಸ್ಬೋದಿತ್ತಲ್ಲ ಅಂತ ಲಿಖಿತ ಕೇಳಿದಾಗ ಈ ಮಾತುಗಳೆಲ್ಲ ಮಹಾಭಾರತದಲ್ಲಿ ಬರುತ್ತೆ ಒಂದೊಂದು ಕೂಡ ನೀವು ಸುವರ್ಣ ಹೃದಯದಲ್ಲಿ ಬರ್ಕೊಳ್ಬೇಕು ನೀವು ಆಗ ಶಂಕ ಹೇಳುವಂತಹ ಮಾತು ನೋಡು ತಪ್ಪೇನೋ ನೀನು ಮಾಡಿರ್ಬೋದು ಶಿಕ್ಷೆ ಕೊಡುವಂತಹ ಅಧಿಕಾರ ನನಗಿಲ್ಲ ರಾಜನಿಗೆ ಮಾತ್ರ ಕ್ಷತ್ರಿಯನ ಗುಣ ನಾನು ಬ್ರಾಹ್ಮಣ ನೋಡಿ ಇದೆಲ್ಲ ಮಹಾಭಾರತದ ಅದಕ್ಕೋಸ್ಕರ ಮಹತ್ವದ ಭಾರತ್ವ ಮಹಾಭಾರತ ಉಚ್ಚರಿ ಅತ್ಯಂತ ಭಾರವಾದಂತಹ ಒಂದೊಂದು ಶಬ್ದಗಳು ಒಂದೊಂದು ವಾಕ್ಯಗಳು ಒಂದೊಂದು ವಿಷಯಗಳು ಅತ್ಯಂತ ಮಹತ್ವವಾಗಿದೆ ಒಂದೊಂದು ಶಬ್ದಗಳು ಒಂದೊಂದು ಕ್ಯಾರೆಕ್ಟರ್ಗಳು ಆದ್ದರಿಂದ ಅದನ್ನು ಮಹಾಭಾರತ ಅಂತ ಹೇಳಿ ಆಗ ಅವನು ಹೇಳ್ತಾನೆ ನೋಡು ನಾನು ಯಾಕೆ ನಿಂದ ರಾಜ್ಯದ ಮುಳಿ ಕಳಿಸ್ತೀನಿ ಅಂತ ಹೇಳಿದ್ರೆ ಎರಡು ವಿಷಯ ಒಂದೇದಾಗಿ ನೀನು ಪವಿತ್ರನಾಗಬೇಕಾಗಿತ್ತು ಈಗ ರಾಜನ ಬಳಿಯಲ್ಲಿ ಶಿಕ್ಷೆ ತೆಗೆದುಕೊಂಡ ತಕ್ಷಣ ನೀನು ಅತ್ಯಂತ ಪವಿತ್ರನಾದ ಎರಡನೆಯದಾಗಿ ನೀನು ಧರ್ಮದಿಂದ ಬೇರೆ ಆದರೆ ನಿನ್ನ ರಾಜನಿಗೆ ಅದರಲ್ಲಿ ಪಾಲಿದೆ ನಿನ್ನ ಅಧರ್ಮದಲ್ಲಿ ಅವನಿಗೆ ಪಾಲಿದೆ ಅವನು ಅಶುದ್ಧನಾಗ್ತಿದ್ದ ಈಗ ನೀನು ಅವನ ಬಳಿಗೆ ಹೋಗಿ ನೀನಾಗಲಿ ನೀನು ಶಿಕ್ಷೆಯನ್ನು ತೆಗೆದುಕೊಂಡು ಅವನೇನಾದರೂ ಮಾಫಿ ಮಾಡಿದ್ರೆ ಅವನಲ್ಲಿಗೆ ಹೋಗ್ತಾ ಇರಲಿಲ್ಲ ಅವನಲ್ಲಿ ಇರ್ತಕ್ಕಂಥ ಪಾಪ ಇನ್ನೂ ಬರ್ತಾ ಇತ್ತು ಆ ಪಾಪ ಅವನಿಗೆ ನೀನು ಶಿಕ್ಷೆಯನ್ನು ಬೇಡಿ ತೆಗೆದುಕೊಂಡಿದ್ಯಾ ಅವನನ್ನು ಉದ್ಧಾರ ಮಾಡಿದ್ದೀನಿ ಅವನಿಗೆ ಪುಣ್ಯವಂತನಾದ ಅವನಿಗೆ ಅವನು ಕೂಡ ಅವನ ವಂಶಜರು ಹಿಂದಿನ ಹಾಗೂ ಮುಂದಿನ ವಂಶಜರು ಪಾವನರಾದರು ನೋಡಿ ಎಷ್ಟು ಮಹತ್ವವಾಗಿದೆ ಒಂದೊಂದು ಜವಾಬ್ದಾರಿ ಅಂದರೆ ಇಲ್ಲಿ ಭಾವನೆಗಳಿಗೆ ಅರ್ಥವಿಲ್ಲ ನಮ್ಮ ನಮ್ಮ ಭಾವನೆ ಏನು ಬೇಕಾದ್ರು ಮನಸ್ಸಲ್ಲಿ ನನಗೆ ಬೇಕಾದವ್ರನ್ನ ಮಾತ್ರ ರಕ್ಷಣೆ ಹೇಗೆ ಮಾಡ್ತಾ ಬೇಡದಿದ್ದವ್ರನ್ನ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಗೊಳಿಸ್ತಾ ಇರ್ಬೋದು ಜೈಲೊಳಗೆ ಇದು ಧರ್ಮ ಅಲ್ಲ ಧರ್ಮ ಅಂತಕ್ಕಂಥದ್ದು ಅಲ್ಲಿ ಏನು ವಿಧಿ ಇದೆಯೋ ಆ ವಿಧಿಯಂತೆ ನಿಮಗೆ ಇಷ್ಟವಿದೆಯೋ ಇಷ್ಟವಿಲ್ವೋ ಮಾಡ್ಬೇಕು ಮಾಡ್ಬೇಕು ಆಗೆ ಮಾಡಿದಾಗ ನಮ್ಮ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ಒಂದು ಫಾರ್ಮ್ ಆಗುತ್ತೆ ಕ್ಯಾರೆಕ್ಟರ್ ಫಾರ್ಮೇಶನ್ ಅಂತ ಆಗುತ್ತೆ ಇಷ್ಟಿಷ್ಟು ಸುಲಭವಾದ ಕ್ಯಾರೆಕ್ಟರ್ ಫಾರ್ಮೇಶನ್ ಆಗಲ್ಲ ಅದು ಹುಳಿಯಿಂದ ಹೊಡಿಬೇಕು ಇದನ್ನ ಕಲ್ಲನ್ನು ಹುಳಿಯಿಂದ ಹೊಡಿಬೇಕು ಆಗಲೇ ಸುಂದರವಾದಂತ ಮೂರ್ತಿ ನಿರ್ಮಾಣ ನಿರ್ಮಾಣಗೊಳ್ಳೋದು ಇಲ್ಲೇ ಹೋದ್ರೆ ಸುಮ್ನೆ ಸುಮ್ಮನೆ ಬಾಹುಬಲಿ ವಿಗ್ರಹ ಅಥವಾ ಕೃಷ್ಣ ವಿಗ್ರಹ ಆಗಿಬಿಡ್ತೀಯ ನಾವು ಸುಮ್ಮನೆ ನೋಡಿದ ಮಾತ್ರಕ್ಕೆ ಕೆಲವು ಒಡೆದು ಹೋಗ್ಬಿಡ್ತವೆ ಕಲ್ಲುಗಳು ಹೊಡೆಯುವಾಗ ಆಯ್ತದ ಅದನ್ನು ಕೆಳಗಡೆ ಕಾಲು ಕೆಳಗೆ ಹಾಕ್ತಾರಷ್ಟೆ ಅದನ್ನು ಒಡಿಲು ಹೋ ಒಡಿಲೂಬಾರ್ದು ಕಲ್ಲುಗಳು ಆ ಚಾರಿತ್ರ್ಯ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ನಾವು ಒಡೆದು ಹೋಗಬಾರ್ದು ಆ ರೀತಿಯಾಗಿರಬೇಕು ಇದು ಧರ್ಮ ಅಂದರೆ ಧರ್ಮ ಇಷ್ಟು ಆದ ನಂತರ ಈ ರಾಜ ಅನ್ನುವಂತಹ ಆ ರಾಜನ ಕೈಯಲ್ಲಿ ಇರ್ತಕ್ಕಂತಹ ದಂಡದ ಮಹತ್ವವನ್ನು ಮಹಾಭಾರತದ ಶಾಂತಿ ಹೇಳ್ತಾರೆ ಮಾಚತೆ ನಿಘ್ನತಃ ಶತ್ರು ಮನ್ಯುರ್ಭವತ್ತು ಪಾರ್ಥಿವ ನಿಲ್ಬಿಷಂ ಕಿಂಚಿತ್ ಕರ್ತುರ್ಭವತಿ ಭಾರತ ಇದನ್ನ ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ಹೇಳುವಂತಹ ಮಾತು ಶತ್ರುಗಳನ್ನು ನಿಗ್ರಹ ಮಾಡುವಂತಹ ಸಂದರ್ಭದಲ್ಲಿ ಪಡೆದು ಸಂದರ್ಭದಲ್ಲಿ ನಿನ್ನ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಶೋಕ ಇರಲಿ ಯಾಕೆ ಶೋಕ ಅಂತಕ್ಕಂಥದ್ದು ಮೋಹದಿಂದ ಯಾವಾಗ ನಿನ್ನ ಮನಸ್ಸಿನಲ್ಲಿ ಶೋಕ ಉಂಟಾಯ್ತೋ ನೀನು ಯಾರ ಮೇಲೆ ಅನುಕಂಪೆಯನ್ನು ತೋರಿಸ್ಬಾರ್ದೋ ಅವರ ಮೇಲೆ ಅನುಕಂಪೆಯನ್ನು ತೋರಿಸ್ತೀಯ ಯಾರು ಅತ್ಯಂತ ತುಳಿತಕ್ಕೊಳಪಟ್ಟವರೋ ಅವರಿಗೆ ನೀನು ನ್ಯಾಯವನ್ನು ಕೊಡುವುದಿಲ್ಲ ಎರಡು ರೀತಿಯಿಂದ ಕೂಡ ನಿನ್ನ ಪಾಪವನ್ನು ಸಂಪಾದನೆ ಮಾಡ್ತೀನಿ ನ ತತ್ರ ಕಿಲ್ವಿಷಂಕಿಂಚಿತ್ ನೀನ್ ಯಾವ ಹೆದರು ಹೆದರಿಕೆಯನ್ನು ಯಾವ ಪಾಪವೂ ಕೂಡ ಶತ್ರು ನಿಗ್ರಹದಿಂದ ನಿನಗೆ ಉಂಟಾಗೋದಿಲ್ಲ ಆ ಕರ್ತವಿಗೆ ಉಂಟಾಗುವುದಿಲ್ಲ ಅಂತ ಹೇಳ್ತಾನೆ ದಂಡೇ ಸ್ಥಿತಾ ಪ್ರಜಾ ಸರ್ವ ಭಯಂ ದಂಡೇ ವಿದುರ್ಬುಧ ದಂಡದಲ್ಲಿ ಆ ರಾಜನಿಗೆ ಇರ್ತಕ್ಕಂತಹ ಒಂದಾನೊಂದು ಕರ್ತವ್ಯ ಅಂದರೆ ದಂಡ ಅಂದರೆ ಶಿಕ್ಷೆ ನೀಡ್ತಕ್ಕಂತಹ ಆ ಒಂದು ಗುಣ ಆ ಅದರಲ್ಲೇ ಇಡೀ ಪ್ರಜೆ ಅಂತಕ್ಕಂಥದ್ದು ಸ್ಥಿತ ಅಂದರೆ ನೆಲೆಸಿದೆ ಸರ್ವಾ ಭಯಂ ದಂಡೆ ವಿದುರ್ಬುದ ಜನರಿಗೆ ಅಧರ್ಮದಲ್ಲಿ ಭಯ ಓಹ್ ನಾನು ಕೆಟ್ಟ ಕೆಲಸ ಮಾಡಬಾರ್ದು ಅನ್ನುವಂತಹ ಭಯ ಬರಬೇಕಾದ್ರೆ ಆ ದಂಡ ಅಂತಕ್ಕಂಥದ್ದು ಇರಬೇಕು ದಂಡೇ ಸ್ವರ್ಗೋ ಮನುಷ್ಯಾಣ ಎಂತ ಮಾತುಗಳಿದ್ವು ಲೋಕೋಯಂ ಎಂ ಸುಪ್ರತಿಷ್ಠಿತ ದಂಡದಲ್ಲೇ ಸ್ವರ್ಗವಿದೆ ರಾಜನು ಶಿಕ್ಷೆ ನೀಡಿದರೆ ಸ್ವರ್ಗವಿದೆ ಯಾರಿಗೆ ಪ್ರಜೆಗಳಿಗೂ ಕೂಡ ರಾಜನಿಗೂ ಕೂಡ ಇದೆಲ್ಲ ನಾವು ಎಷ್ಟು ಜನ್ಮಗಳಾದ್ಮೇಲೆ ಕೇಳ್ತಾ ಇದ್ದೀವೇನೋ ಈ ಮಾತುಗಳಲ್ಲ याकंद्रे जन्मदू ब्रिटिश हेबारे निम्बन महाभारत ओद जगत आदि दय महात ओद ना सैंटिफि स्पिट मईंड नमल हटू विचार्वी नाद ब्रिटिश बूटी के बंदो आव नम स्वतंत विचार पर विचार बर्तव ಯಾವನೋ ಕಾಟಣ್ಣ ಪೋಟಣ್ಣ ಏನೇನು ಹೇಳಿದ್ನೋ ಅದೆಲ್ಲ ನಮಗೆ ವೇದವಾಕ್ಯದ ಯಾರು ನಮ್ಮ ಋಷಿಗಳು ಹೇಳಿ ಪುನಃ ಈ ಮಾತನ್ನು ನೀವು ಹಾಗೆ ನಂಬಬೇಡಿ ನಿಮ್ಮ ಜೀವನದ ಅನುಭವದ ಮೂಲಕ ನೀವು ಅದನ್ನ ಹೊರಗೆ ಹಚ್ಚಿ ತಿಕ್ಕಿ ನಂತರ ಅದನ್ನು ನೀವು ಒಪ್ಕೊಳ್ಳಿ ಅನ್ನುವಂತಹ ಮಾತನ್ನು ನಾವು ತೆಗೆದು ತಿಪ್ಪೆಗೆತಿದ್ದೀವಿ ಯಾಕೆ ನಮಗೆ ಸ್ವಂತ ಬುದ್ಧಿ ಅನ್ನೋದು ಬೇರೆಯವ್ರ ಕೈ ಕೊಟ್ಬಿಟ್ಟಿದ್ದೇವೆ ಆದ್ರಿಂದ धर्म बहुत विचार महाभारत बेरे यू जगत हेबल बह धर्म ग्रंथदर्मद इचारवे घंटा घोषवा ना बे नालाकु रस्ते कूड़ा स्थल अस्ट विचार अंतर हेल्ता ಅವಿಕ್ಷೇ ಅವಿಕ್ಷತೇನ ದೇಹೇನ ಸಮರಾಧ್ಯೋ ನಿವರ್ತತೆ ಕ್ಷತ್ರಿಯೋ ನಾಸ್ತತ್ಕರ್ಮ ಪ್ರಶಂಸಂತಿ ಪುರಾವಿದುರಾವಿದ ಯಾವ ಕ್ಷತ್ರಿಯ ನಾವು ಯುದ್ಧ ಭೂಮಿಗೆ ಹೋಗಿ ಒಂದಿಂತೂ ಗಾಯವಾರಿಗೆ ವಾಪಸ್ ಬರ್ತಾನೆಯೋ ಅವನನ್ನು ಯಾರೂ ಕೂಡ ಪ್ರಶಂಸೆ ಮಾಡುವುದಿಲ್ಲ ಅವನನ್ನು ತೆಗಿಳ್ತಾರೆ ಯುದ್ಧಕ್ಕೆ ಹೋಗಿ ನಾನು ಏನೂ ಗಾಯವೇ ಆಗಿಲ್ಲ ಅತ್ಯಂತ ಸುರಕ್ಷಿತವಾಗಿ ಓಡ್ ಬಂದಿದ್ದೇನೆ ಅಂತ ಹೇಳಿ ನೀನು ಎಲ್ಲೋ ಉತ್ತರ ಕುಮಾರನಾಗಿ ಅಂತ ತಾಯಿ ಕೂಡ ಹೇಳ್ತಾನೆ ಅಂತಹ ಒಂದು ಸಂಪ್ರದಾಯ ದಾನ ಅಧ್ಯಯನ ಯಜ್ಞೋ ರಾಜೀಯತೆ ತಸ್ಮಾದ ರಾಜ್ಯ ವಿಶೇಷೇಣ ಯೋದ್ಧ ಧರ್ಮಂ ಈಪ್ಸತ ಯಾವ ರಾಜನಿಗೆ ಧರ್ಮವನ್ನ ಇಷ್ಟಪಡ್ತಾನೆಯೋ ತನ್ನ ಜೀವನದಲ್ಲಿ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಇಚ್ಛೆ ಇದೆಯೋ ಅವನು ತನ್ನ ಕರ್ಮಗಳಲ್ಲಿ ಅವನ ಕರ್ಮಗಳು ಯಾವುದು ಅಂದರೆ ರಾಜನಾದವನು ಕೂಡ ವೇದಾಧ್ಯಯನವನ್ನು ಮಾಡಬೇಕು ದಾನವನ್ನು ನೀಡಬೇಕು ಯಜ್ಞವನ್ನು ಮಾಡಿಸ್ಬೇಕು ಮಾಡಬೇಕು ಇದು ಮೂರು ಕರ್ತವ್ಯ ಇದೆ ಒಂದು ವೇಳೆ ಈ ಮೂರು ಕರ್ತವ್ಯದಲ್ಲಿ ಆತ ಚುತಿಯನ್ನ ಹೊಂದಿದರೂ ಪರವಾಗಿಲ್ಲ ಯುದ್ಧವನ್ನಂತೂ ಧರ್ಮದಿಂದ ಬಂದಂತಹ ಯುದ್ಧವನ್ನು ಆತ ಒಲ್ಲೆ ಅನ್ಕೊಂಡು ಮಾಡಲೇಬೇಕು ನೋಡ ಅದಂಡ್ಯಾನ್ ದಂಡಯನ್ ರಾಜ ದಂಡ್ಯಾನ್ಶ್ಚವೀ ಅದಂಡಯನ್ ಅಯಶೋ ಮಹದಾಪ್ನೋತಿ ನರಕಂಚವ ಗೀ ಮನುಸ್ಮೃತಿಯಲ್ಲಿ ಮನು ಹೇಳ್ತಾನೆ ಅದಂಡ್ಯಾನ್ ಯಾರು ತಪ್ಪು ಮಾಡದೆ ನಿರಪರಾಧಿಗಳಿರ್ತಾರೋ ಅವರಿಗೆ ದಂಡಯನ್ ರಾಜ ಅತ್ಯಂತ ಅಧರ್ಮದಿಂದ ಅವರನ್ನ ಶಿಕ್ಷಿಸ್ತಾನೋ ಅಂತಹ ರಾಜನು ದಂಡ್ಯಾನ್ಶ್ಚೈವ ಯಾರು ನಿಜವಾಗಿಯೂ ತಪ್ಪು ಮಾಡಿ ದಂಡತ್ಯ ಅರ್ಹರು ದಂಡ್ಯರು ಅಂತವರನ್ನ ಅದಂಡಯನ್ ಅವರಿಗೆ ಶಿಕ್ಷೆ ನೀಡದೆ ಅವರನ್ನ ಬಿಟ್ಟು ಆಯಶೋ ಮಹದಾಪನೋದಿ ಅತ್ಯಂತ ಅಕೀರ್ತಿಯನ್ನ ಥೂ ಚೀ ಅನ್ನುವಂತಹ ಮಾತನ್ನ ಆತ ಕೇಳಬೇಕಾಗತ್ತೆ ಒಂದು ಎರಡನೆಯದಾಗಿ ನರಕಂಚವ ಗಚ್ಚನೆ ಇದು ಅವನ ಕೈಯಲ್ಲಿಲ್ಲ ಅಟ್ಲೀಸ್ಟ್ ಒಂದಿಸ್ಟು ಎಲ್ಲರ ಬಾಯಿಗೆ ಒಂದಿಷ್ಟು ಕಟ್ಟುಗಳನ್ನು ತುರ್ಕಿ ಏನರಪ್ಪ ನನ್ನ ಬಗ್ಗೆ ಎಲ್ಲ ಹೊಗಳಿ ಅಂತಾದರೂ ಅವನು ಈ ಲೋಕದಲ್ಲಿ ಹೇಳ್ಬೋದು ಆದರೆ ನರಕಕ್ಕೆ ಹೋಗುವಂತಹ ಪಾಸ್ಪೋರ್ಟ್ ಅವನ ಕೈಯಲ್ಲಿಲ್ಲ ಅದು ಧರ್ಮದ ಕೈಯಲ್ಲಿಲ್ಲ ಅದಂತೂ ಅವನಿಗೆ ಗ್ಯಾರಂಟಿ ಸಿಗುತ್ತೆ ವಿತ್ ವೀಸಾ ಪರ್ಮನೆಂಟ್ ರೆಸಿಡೆನ್ಸ್ ಬೇಕರೆ ಮಾಡಿಬಿಡ್ತಾರಂತೆ ಆದ್ದರಿಂದ ರಾಜನಾಥವನು ತನ್ನ ಕರ್ತವ್ಯದಲ್ಲಿ ಚ್ಯುತಿಯನ್ನು ಮಾಡಬಾರದು ಹೀಗೆ ಹೇಳುತ್ತಾ ಈ ಧರ್ಮ ಮಾರ್ಗದಲ್ಲಿ ಹೇಗೆ ನಡೀಬೇಕು ಅನ್ನೋದನ್ನ ಹೇಳ್ತಾನೆ ಕೃಷ್ಣ ಯದೃಯ ಚೋಪಪನ್ನಂ ಸ್ವರ್ಗದ್ವಾರಪಾವೃತ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶ ಏನಯ್ಯ ಪಾರ್ಥ ಎದುರ್ಚ್ಛಯಾಚ ಉಪಪನ್ನಂ ತನ್ನಿಂತಾಲೇ ಬಂದಿರತಕ್ಕಂತಹ ಈ ಸ್ವರ್ಗದ್ವಾರ ತೆರೆದಂತಹ ಸ್ವರ್ಗದ್ವಾರದಂತಿರುವಂತಹ ಈ ಯುದ್ಧ ಇಂತಹ ಯುದ್ಧ ಈ ದೃಶ್ಯ ಯುದ್ಧ ಇಂತಹ ಯುದ್ಧವು ಕ್ಷತ್ರಿಯರಿಗೆ ಸುಖ ಪ್ರಾಪ್ತಿಯನ್ನು ಮಾಡತಕ್ಕಂತಹ ಈ ಯುದ್ಧವು ಇನ್ ಎಲ್ಲಯ ಸಿಗತ್ತೆ ಯಾಕೆ ಅಂತ ಹೇಳಿದ್ರೆ ಈ ಯುದ್ಧ ಅಂತಕ್ಕಂಥದ್ದು ಕ್ಷತ್ರಿಯರಿಗೂ ಕೂಡ ಧರ್ಮ ಅಂತ ನಾನು ಹೇಳ್ದಲ್ಲ ಆದರೆ ಯುದ್ಧವನ್ನು ಕೊನೆಯ ಅಸ್ತ್ರವಾಗಿ ಆತ ಉಪಯೋಗಿಸಬೇಕು ಅದು ಕೂಡ ಇದೆ ಸುಮ್ಮ ಸುಮ್ಮನೆ ಯುದ್ಧ ಮಾಡಿದ್ರೆ ಅದಕ್ಕೂ ಕೂಡ ಅವನಿಗೆ ಪಾಪ ಬರುತ್ತೆ ಸಾಮ ದಾನ ಭೇದ ಇದಿಷ್ಟೆನ್ನೂ ಕೂಡ ತನ್ನ ಶತ್ರುಗಳವನಿಗೆ ಆತ ಪ್ರಯೋಗವನ್ನು ಮಾಡಿ ಈ ಮೂರರಿಂದ ಬಗ್ಗದಂತಹ ಶತ್ರುವನ್ನು ಮಾತ್ರ ಬಗ್ಗು ಬಡೆಯಲು ದಂಡವನ್ನು ಹೊರತು ಯುದ್ಧಕ್ಕಿದ್ದ ಹಾಗೆ ಕಾ ಕಾಲ್ ಕೆರೆದುಕೊಂಡು ಅವನು ಅವನಿಗೆ ಮಹಾಪಾಪ ಬರುತ್ತೆ ನೋಡಿ ಎಷ್ಟು ಆ ಧರ್ಮ ಅಂತಕ್ಕಂಥದ್ದು ಎಷ್ಟು ಸೂಕ್ಷ್ಮ ಅದು ಆ ಜೀವನದಲ್ಲಿ ಪ್ರತಿಯೊಬ್ಬನ ಜೀವನದ್ದು ಅತ್ಯಂತ ಸೂಕ್ಷ್ಮ ಅದು ಆದರೆ ನಿನ್ನ ಈ ಒಂದು ಯುದ್ಧ ಅಂತಕ್ಕಂಥದ್ದು ಅತ್ಯಂತ ಧರ್ಮ ರೀತಿಯಲ್ಲೇ ಬಂದಿದೆ ಅಥಚೇ ತ್ವಮಿಮಂಧ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚಿತ್ವ ಪಾಪಂ ಅವಾಪ್ಸ್ಯಸಿ ಈಗ ನೋಡ ಹೇಳ್ತೇನೆ ನೆನಗೆ ನಿನ್ನ ಧರ್ಮದ ಒಂದು ಯಾವ ಒಂದು ಆರ್ಗ್ಯುಮೆಂಟ್ ಇತ್ತೋ ಯಾವುದೋ ಧರ್ಮ ಸಂಗತವಾದಂತಹ ಯುಕ್ತಿಯನ್ನು ಇಲ್ಲಿವರೆಗೆ ನೀಡಿದ್ಯೋ ಅದರಿಂದಲೇ ನಿಮ್ಗೆ ಉತ್ತರವನ್ನು ನೀಡ್ತಾ ಇದೆ ನೋಡೋದು ಏನದು ಒಂದು ವೇಳೆ ಅಥಚೇ ಒಂದು ವೇಳೆ ತ್ವಂ ನೀನು ಇಮಂ ಇಹಿ ಧರ್ಮ್ಯಂ ಧರ್ಮದಿಂದ ಬೇರ್ಪಡದಂತಹ ಅಂದ್ರೆ ಧರ್ಮಯುತವಾದಂತಹ ಸಂಗ್ರಾಮಂ ಯುದ್ಧವನ್ನು ಕರಿಷಸಿ ಮಾಡದೇ ಹೋದರೆ ತತಃ ಅದರ ನಂತರ ಸ್ವಧರ್ಮ್ ನಿನ್ನ ಸ್ವಭಾವಕ್ಕೆ ಅನುಗುಣವಾದಂತಹ ಧರ್ಮವನ್ನ ಕೀರ್ತಿಂ ನಿನ್ನ ಯಶಸ್ಸನ್ನ ಕೀರ್ತಿಯನ್ನ ಹಿತ್ವ ತ್ಯಜಿಸಿದವನಾಗಿ ಬಿಟ್ಟವನಾಗಿ ಪಾಪಂ ಅವಾಪ್ಸ ಪಾಪವನ್ನ ಇಲ್ಲೇ ಗೊತ್ತಾಗುತ್ತೆ ಇರುತ್ತೆ ಆ ನೆಕ್ಸ್ಟ್ ನಾವು ಬರ್ತೇವೆ ಗುಣತ್ರಯ ವಿಭಾಗ ಯೋಗದಲ್ಲಿ ಆಲೋಚನೆ ಅಂತಕ್ಕಂಥ ಯಾವ ರೀತಿ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ ಅಂತ ಈ ಯಾರಿಗೆ ತಮಸ್ಸೇ ಪ್ರಧಾನವಾಗಿದೆಯೋ ಅವರ ಆಲೋಚನೆ ಮಾಡೋದೆಲ್ಲ ಉಲ್ಟಾ ಅಂತ ತಮಸ್ಸು ಯಾರಲ್ಲಿ ಅತ್ಯಂತ ಗಾಢವಾಗಿ ಕುಳಿತುಕೊಂಡಿದೆಯೋ ಅವ್ರು ಎಲ್ಲ ವಿರುದ್ಧವಾಗಿ ಆಲೋಚನೆ ಮಾಡ್ತಾರವರು ಯಾವುದು ಧರ್ಮ ಸಂಗತಿಯೋ ಅದನ್ನು ಅಧರ್ಮ ಅಂತ ಕೂತ್ಕೊಂಡಿರ್ತಾರೆ ಯಾವುದು ಅಧರ್ಮವು ಅದೇ ಮಾಡಬೇಕು ಅದೇ ಧರ್ಮಯುಕ್ತವಾದ್ದು ಅಂತ ಅವ್ರ ಬುದ್ಧಿ ಬರುತ್ತೆ ಇದು ಯಾಕೆ ಅಂದರೆ ಬುದ್ಧಿ ಅಂತಕ್ಕಂಥದ್ರಲ್ಲಿ ತಮಸ್ ಕೂತಿರೋದ್ರಿಂದ ಅವರಿಗೆ ವಿರುದ್ಧವಾಗಿ ಆಲೋಚನೆ ಬರ್ತಾ ಇರುತ್ತೆ ಏನೂ ಕಾಣಿಸೋದಿಲ್ಲ ಅವ್ರಿಗೆ ಅಂತಹ ಈ ಇವನಿಗೆ ಶೋಕ ಯಾವಿಗೆ ಶೋಕ ಬಂತೋ ಅರ್ಜುನಿಗೆ ಶೋಕ ಬಂತೋ ಆಗ ಶೋಕ ಅಂತಕ್ಕಂಥದ್ದು ತಮಸ್ಸಿನ ಒಂದು ಅಂಶ ಶೋಕ ಅದಕ್ಕೋಸ್ಕರ ಶೋಕ ಮಾಡುವವನಿಗೆ ಧರ್ಮ ಯಾವತ್ತೂ ಕೂಡ ಬುದ್ಧಿಯಲ್ಲಿ ಗೋಚರವಾಗುತ್ತದೆ ಅದಕ್ಕೋಸ್ಕರ ಅವನು ಎಷ್ಟು ಧರ್ಮೋಪದೇಶ ಮಾಡಿದ್ರೂ ಕೂಡ ಅದು ಅವನು ಬುದ್ಧಿ ಒಳಗೆ ಹೋಗಲ್ಲ ಆದ್ದರಿಂದ ಮೊಟ್ಟ ಏನು ಮಾಡಬೇಕು ಅಂದರೆ ಅವನಿಗೆ ಧರ್ಮೋಪದೇಶ ಮಾಡಬೇಕಾದ್ರೆ ಅವನಲ್ಲಿರತಕ್ಕಂತಹ ಶೋಕವನ್ನು ತಾತ್ಕಾಲಿಕವಾಗಿಯೇ ಆದರೂ ಹೊಡೆದು ನಂತರ ಆ ಒಂದು ಶಾಂತವಾದಂತಹ ಬುದ್ಧಿಯಲ್ಲಿ ಧರ್ಮೋಪದೇಶದ ಬೀಜವನ್ನು ಬಿತ್ತಬೇಕು ಒಮ್ಮೆ ಆ ಬೀಜವನ್ನು ತಿಳಿಯಾದಂತಹ ಬುದ್ಧಿಯಲ್ಲಿ ಬಿತ್ತಿದಾಗ ಅವನು ತನ್ನಿಂತಾನೇ ಆಲೋಚನೆ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದಾಗ ಅದು ಅವನು ಸರಿಯಾದಂತಹ ಒಂದು ಕರ್ತವ್ಯವನ್ನು ಮಾಡಲಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ ಆದ್ದರಿಂದ ಅರ್ಜುನ ನೀನು ಅನ್ಕೊಂಡಿದ್ದೆ ನೀನು ಯುದ್ಧ ಮಾಡ ಮಾಡಿದರೆ ನಿನಗೆ ಪಾಪ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಹೇಳ್ತಾ ಇದ್ದೇನೆ ಯುದ್ಧ ಮಾಡದೇ ಹೋದರೆ ನೀನು ನಿನಗೆ ಪಾಪ ಯುದ್ಧ ಮಾಡದೇ ಹೋದರೆ ನಿಮಗೆ ಪಾಪ ಬರುತ್ತೆ ಈ ನಿತ್ಯ ಕರ್ಮ ನಿತ್ಯ ಕರ್ಮ ಮತ್ತು ನೈಮಿತ್ತಿಕ ಕರ್ಮ ಅಂತ ಇರುತ್ತೆ ನಿತ್ಯ ಕರ್ಮ ಅಂದರೆ ಅವನವನ ಇದಕ್ಕೆ ತಕ್ಕಂತೆ ಬರತಕ್ಕಂತಹ ಈ ನಿತ್ಯ ಕರ್ಮಗಳು ನಿತ್ಯ ಕರ್ಮವನ್ನ ನಾವು ಮಾಡದೆ ಹೋದರೆ ನಮಗೆ ಪಾಪ ಬರುತ್ತೆ ನೈಮಿತ್ಯ ಕರ್ಮದಲ್ಲಿ ಆ ರೀತಿ ಅಲ್ಲ ನಿತ್ಯ ಕರ್ಮವನ್ನು ಮಾಡಿದರೆ ಪುಣ್ಯ ಬರಲ್ಲ ನಮಗೆ ತಮಾಷೆ ಅಂದರೆ ಹಾಗೆ ನಿತ್ಯ ಕರ್ಮವನ್ನು ಮಾಡಿದರೆ ಪುಣ್ಯ ಬರಲ್ಲ ಮಾಡದೆ ಹೋದರೆ ಪಾಪ ಬರುತ್ತೆ ಅದನ್ನ ಪ್ರತ್ಯವಾಯ ಅಂತ ಒಂದು ಲ್ಯಾಂಗ್ವೇಜಲ್ಲಿ ಕರೀತಾರೆ ಧರ್ಮದ ಒಂದು ಧರ್ಮಶಾಸ್ತ್ರದ ಒಂದು ಪರಿಭಾಷೆಯಲ್ಲಿ ಪ್ರತ್ಯವಾಯ ಅಂತ ಕರೀತಾರೆ ಪ್ರತ್ಯವಯ ಅಂದರೆ ದೋಷ ಅದು ನಮ್ಮಲ್ಲಿ ಕಿಲ್ಬಿಷ ಕೊಳೆಯನ್ನು ಹಾಕುತ್ತೆ ನಮ್ಮ ಸಂಸ್ಕಾರದಲ್ಲಿ ಹಾಗೆ ಈಗ ಬ್ರಾಹ್ಮಣನಾದವನಿಗೆ ಪ್ರತಿನಿತ್ಯವೂ ಕೂಡ ಸಂಧ್ಯಾವನ್ನೇ ಮಾಡಲೇಬೇಕು ಅಥವಾ ತ್ರಿವರ್ಗದವರಿಗೆ ಸಂಧ್ಯಾ ವಂದನೆ ಮಾಡಲೇಬೇಕು ಒಂದು ವೇಳೆ ಸಂಧ್ಯಾ ಮಾಡದೇ ಹೋದರೆ ಪಾಪ ಉಂಟಾಗುತ್ತೆ ಸಂಧ್ಯಾ ಮಾಡಿದರೆ ಪುಣ್ಯ ಏನು ಬರಲ್ಲ ಹ್ಮ್ ಅದನ್ನೇ ನಿತ್ಯ ಕರ್ಮ ಅಂತ ಹೆಸ್ರೆ ಯಾಕೆ ಅವನ ಸ್ವಭಾವಕ್ಕೆ ಅನುಗುಣವಾಗಿ ಅದನ್ನು ಶಾಸ್ತ್ರ ವಿಧಿಸಿದೆ ನೀನು ಇದನ್ನು ಮಾಡುವಂಥ ಕೆಪಾಸಿಟಿ ನಿಮಗಿದ್ರೂ ಕೂಡ ನೀನು ಮಾಡ್ತಾ ಇಲ್ವಲ್ಲ ಆದ್ದರಿಂದ ನಿಮಗೆ ಪಾಪ ಬರುತ್ತೆ ನೀನು ಸತ್ಯ ಹೇಳುವಂಥ ಕೆಪಾಸಿಟಿ ನಿನ್ನ ಗುಣದಲ್ಲಿದೆ ಆದರೂ ಕೂಡ ಲೋಭದಿಂದ ಕ್ರೋಧದಿಂದ ಕಾಮದಿಂದ ಸುಳ್ಳು ಹೇಳ್ತಾ ಇದ್ದೇನೆ ಪಾಪ ಬರ್ ಹೀಗೆ ನೋಡಬೇಕು ನಾವು ಅತ್ಯಂತ ಆಳವಾಗಿ ನೋಡಬೇಕು ಒಂದೊಂದನ್ನು ದೊಡ್ಡ ಸ್ಟಡಿಗೆ ಇದೊಂದು ದೊಡ್ಡ ಒಂದು ಟಾಪಿಕ್ ಇದೆ ಎಷ್ಟು ಕೂಡ ಆಲೋಚನೆ ಮಾಡಿದ್ರು ಕೂಡ ಇದನ್ನು ಮತ್ತೆ ಮತ್ತೆ ಪ್ರಶ್ನೆಗಳು ಇರುತ್ತೆ ಇದರಲ್ಲಿ ಈ ಧರ್ಮದ ವಿಷಯದಲ್ಲಿ ಅದಕ್ಕೋಸ್ಕರ ಆದರೆ ಇದನ್ನು ಹೆದರಬೇಕಾಗಿದೆ ಯಾಕೆ ಗೊತ್ತಾ ಒಂದು ಕಡೆ ಹೇಳಲಾಗಿದೆ ಧರ್ಮದ ಬಗ್ಗೆ ಮಾತನಾಡಿದರೂ ಕೂಡ ಧರ್ಮದ ಬಗ್ಗೆ ಕೇಳಿದರೂ ಕೂಡ ಧರ್ಮದ ಬಗ್ಗೆ ಸ್ಮರಿಸಿದರೂ ಕೂಡ ಅದು ಆ ವ್ಯಕ್ತಿಯನ್ನ ಪವಿತ್ರನನ್ನಾಗಿ ಮಾಡಿಬಿಡ್ತದೆ ಅಂತ ಯಾಕೆ ಧರ್ಮೋ ಧರ್ಮವಿದ ಅಂತ ಭಗವಂತನನ್ನ ವಿಷ್ಣು ಸಹಸ್ರನಾಮ ಹೇಳಿದ್ದಾರೆ ಭಗವಂತನ ಇನ್ನೊಂದು ಹೆಸರೇ ಧರ್ಮ ಅಂತ ನೀವು ಧರ್ಮದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ಸ್ಮರಣೆ ಮಾಡ್ತಾ ಇದ್ರು ಹೇಳ್ತಾ ಇದ್ರು ಕೇಳ್ತಾ ಇದ್ರು ಭಗವಂತನ ಬಗ್ಗೆ ಕೇಳ್ತಾ ಇದ್ದೀರಾ ಭಗವಂತನ ಬಗ್ಗೆ ಹೇಳ್ತಾ ಇದ್ರ ಭಗವಂತನ ಬಗ್ಗೆ ನೆನಪಿಸ್ಕೊಳ್ತಾ ಇದ್ದೀರ ಆದ್ದರಿಂದ ನೀವು ಪವಿತ್ರರಾಗುವಲ್ಲಿ ಸಂದೇಹವೇ ಇಲ್ಲ ಹೀಗೆ ಆದ್ದರಿಂದ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನೋಡಿ ಒಬ್ಬ ಗುರುವಾದವನು ಯಾವ ರೀತಿಯಲ್ಲಿ ಶಿಷ್ಯನ ಅಡ್ಡೆ ಹೋಗದಂತೆ ಆತ ತಡಿತಾನೆ ಅಂತ ರಕ್ಷಣೆಯನ್ನು ಮಾಡ್ತಾನೆ ನೋಡಿ ಕಾಲಕ್ಕೆ ತಕ್ಕಂತೆ ರಕ್ಷಣೆಯನ್ನು ಮಾಡುವಂತಹ ಕೆಲಸವೇ ಈ ಗುರುವಿನ ಧರ್ಮ ಇವನೇನು ಮಾಡಿಬಿಡ್ತಿದ್ದ ತಪ್ಪುನ್ನ ಯುದ್ಧ ಮಾಡದೆ ಕೃಷ್ಣ ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ಅಣ್ಣನಾದಂಥ ಯುದಿಷ್ಠನ ಮಾತನ್ನು ಕೇಳದೆ ಅಣ್ಣ ನೀನು ಬೇಕಿದ್ರಿ ಮಾಡ್ಕೊ ನನ್ನ ಗಾಂಡಿಯುವನ್ನು ತಗೋ ನಿನಗೂ ಕೂಡ ಅದನ್ನು ಲೋನ್ ಕೊಡ್ತೇನೆ ನನ್ನ ಬಾಣ ಅಸ್ತ್ರ ಎಲ್ಲ ಲೋ ಲೋನ್ ಕೊಟ್ಬಿಡ್ತೇನೆ ನೀನು ಯುದ್ಧವನ್ನು ಮಾಡು ನಾನು ಓಡೋಗಿ ಕಾರ್ಗೆ ಹಿಂಗೆ ಇದೇನೋ ಮೂಗು ಮುಚ್ಕೊಂಡು ಪ್ರಾಣಾಯಾಮ ಮಾಡ್ತಾ ತಪಸ್ಸನ್ನು ಮಾಡ್ತೇನೆ ಇಷ್ಟು ತಪಸ್ಸು ಮಾಡಿದ್ರೂ ಕೂಡ ಅವನಿಗೇನು ಪುಣ್ಯ ಬರ್ತಾ ಇರಲಿಲ್ಲ ಪಾಪ ಬರ್ತಾ ಇತ್ತು ಸನ್ಯಾಸ ಧರ್ಮವನ್ನು ಅವನು ಮಾಡಿದ್ರೂ ಕೂಡ ಸನ್ಯಾಸ ಧರ್ಮ ಏನಾಗಬೇಕಾಗಿತ್ತು ಮೋಕ್ಷ ಸಿಬೇಕಾಗಿತ್ತು ಆದರೆ ಇವನ ಧರ್ಮಕ್ಕೆ ಸ್ವಭಾವಕ್ಕೆ ವಿರುದ್ಧವಾಗಿ ಅದನ್ನು ಮಾಡ್ದಲ್ಲ ಪಾಪವೇ ಬರ್ತವೆ ಇತ್ಲಾಗೆ ಅದರ ಫಲವೂ ಬರಲಿಲ್ಲ ಇತ್ಲಾಗ ಅವನು ಪುಣ್ಯವನ್ನು ಸಂಪಾದನೆ ಮಾಡಲಿಲ್ಲ ಪಾಪದಿಂದ ತಪ್ಪಸ್ಕೊಳ್ಳೋ ಇಲ್ಲ ಎಷ್ಟು ಹುಷಾರಾಗಿರಬೇಕು ಅದಕ್ಕೆ ಕೃಷ್ಣ ಇಲ್ಲಿ ಅವನಿಗೆ बेरे बेरे रीत इे सामुष्याराकृत मनुष्य धर्म मेलू आसक्ति धर्म बिड़ रि नम का ना धर्म ऐसी अदर मेलू आसक्ति अंतरूप ना हेते नोर्ति भी भूता नहीं कथयिष्य संभावित अकीर्ति मरण अतिरिचदे ಈಗ ಅತ್ಯಂತ ಬೇಸಿಕ್ ಈ ಜಗತ್ತಿನಲ್ಲಿರ್ತಕ್ಕಂಥ ಅತ್ಯಂತ ಬೇಸಿಕ್ ನಾವು ಹುಟ್ಟಿದನ್ನಿಂದ ಸಾಯುವ ತನಕ ನನ್ನ ತಂದೆ ತಾಯಿಗಳಿಗೆ ನಾವು ಏನು ಮಾಡಿ ಮಾಡದೆ ಹೋದರೂ ಕೂಡ ಈ ಲೋಕದಲ್ಲಿ ಕೀರ್ತಿಯನ್ನು ಸಂಪಾದನೆ ಮಾಡಿ ನಮ್ಮ ಪೂರ್ವಜರು ಹಾಗೂ ನಮ್ಮ ಮುಂದೆ ಬಂತಕ್ಕಂತಹ ಪೀಳಿಗೆಯವರಿಗೆ ಓಹೋ ಇವರು ಇಂಥ ಮಕ್ಕಳಪ್ಪ ಇಂಥವ್ರ ಮಕ್ಕಳು ಓಹೋ ಇವರ ತಂದೆ ಇಂಥವರು ಅಂತ ಜನರು ಹೊಗಳಬೇಕು ಆಡ್ಕೊಡ್ಬೇಕು ಹಾಗಿ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅದನ್ನೂ ಮಾಡದೆ ಹೋದರೆ ಅವನು ಮನುಷ್ಯನಾಗ್ಲಿಕ್ಕೆ ಯೋಗ್ಯದೇನೆಯಾ ಇದು ಕಾಮನ್ ನೀತಿ ಕಾಮನ್ ನೀತಿ ಅದನ್ನು ಬೋಧಿಸ್ತಾ ಇದ್ದಾನೆ ಅಕೀರ್ತಿಂಚಾಭಿ ಭೂತಾನಿ ಕಥಯಿಷ್ಯಂತೇವ್ಯಾಮ್ ನಿನಗೆ ಅವ್ಯಯವಾದಂತಹ ನೋಡಿ ಎಂತಹ ಒಂದು ವಿಶೇಷಣವನ್ನು ಸೇರಿಸಿದ್ದಾನೆ ಇಲ್ಲಿ ನಿನಗೆ ಭೂತಾನಿ ಇಲ್ಲಿರ್ತಕ್ಕಂತಹ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಮಾನವರು ನಿನ್ನನ ಅಕೀರ್ ಅವ್ಯಯ್ ಅಕೀರ್ತಿಂ ಕಥಯಿಷ್ಯಂತ ವ್ಯಯವಿಲ್ಲದಂತಹ ಅಕೀರ್ತಿಯನ್ನು ಅಂದರೆ ತೆಗಳಿಕೆಯನ್ನು ನಾನ್ಸ್ಟಾಪ್ ಅಂತ ಅರ್ಥ ಅವ್ಯಯ ಅಂದರೆ ನಾನ್ ಸ್ಟಾಪ್ ಆಗಿ ನಿನ್ನ ಬಗ್ಗೆ ನಿಂದನೆಯನ್ನು ಮಾಡ್ತಾರೆ ನಿನ್ನನ್ನು ತೆಗಿತ್ತಾರೆ ನಿನಗೆ ಅಕೀರ್ತಿಯನ್ನು ಉಂಟು ಮಾಡ್ತಾರೆ ಆದರೆ ನೆನ್ಪಿಟ್ಕೋ ಸಂಭಾವಿತ ಚ ಅಕೀರ್ತಿ ಮರಣದ ಅತಿರಿಚದೆ ನೀನೇನೋ ಹೇಳ್ಬೋದು ಅವರು ಪಾಪ ಅಜ್ಞಾನಿಗಳು ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ನನಗ್ ಗೊತ್ತಿಲ್ವಾ ನನ್ನ ಹೃದಯದಲ್ಲಿ ಏನಿದೆ ಅಂತ ಆದ್ರೆ ನೆನ್ಪಿಟ್ಕೋ ಲೋಕದಲ್ಲಿ ಆ ರೀತಿ ಇಲ್ಲ ಲೋಕದಲ್ಲಿ ಹಿಂದೆ ಯಾರು ಬೇರೆಯವರಿಂದ ಮಾನಿತರಾಗಿದ್ದಾರೆಯೋ ಬೇರೆಯವರು ಅನೇಕ ಗೌರವವನ್ನು ನೀಡಿದ್ದಾರೆಯೋ ಅಂತಹ ಗೌರವವನ್ನು ಸಂಪಾದಿಸಿದ ಮೇಲೆ ಆ ಗೌರವವನ್ನು ನೀಡಿದಂತಹ ವ್ಯಕ್ತಿಗಳಿಂದಲೇ ತಗಡಿಸಿಕೊಳ್ಳುವುದು ಮರಣಕ್ಕಿಂತಲೂ ಹೀನಕರವಾದದ್ದು ಮರಣಕ್ಕಿಂತಲೂ ಅತ್ಯಂತ ಕಟುವಾದದು ಮರಣವೇ ಶ್ರೇಯಸ್ಸು ಅದನ್ನ ಇಲ್ಲಿ ಹೇಳ್ತಾರೆ ಕೀರ್ತಿರ್ಹಿ ಪುರುಷಂ ಲೋಕೇ ಮಹಾಭಾರತದ ವನಪರ್ವದಲ್ಲಿ ಬರುತ್ತೆ ಕೀರ್ತಿರ್ಹಿ ಪುರುಷಂ ಲೋಕೇ ಸಂಜೀವತಿ ಸಂಜೀವಯತಿ ಮಾತೃವತ್ತು ಈ ಲೋಕದಲ್ಲಿ ಮನುಷ್ಯನಿಗೆ ಕೀರ್ತಿ ಅಂತಕ್ಕಂಥದ್ದು ತನ್ನ ತಾಯಿಯಂತೆ ಅವನ ತಾಯಿಯಂತೆ ಕಾಪಾಡ್ತದಂತೆ ಅಕೀರ್ತರ ಜೀವಿತಂ ಹತ್ತಿ ಜೀವತೋಪಿ ಶರೀರಿಣ ಅಕೀರ್ತಿ ಅವಹೇಳನ ಅಥವಾ ಈ ಹೇಯತನ ಅಂತಕ್ಕಂಥದ್ದು ಅವನಿಗೆ ಬರ್ತಕ್ಕಂತಹ ಕೆಟ್ಟ ಒಂದು ಯಾವೊಂದು ಅಪವಾದ ಇದೆಯೋ ಅದು ಅವನು ಜೀವಿಸಿರುವಾಗಲೇ ಅಂತಹ ಶರೀರಿಗೆ ಆ ದೇಹಿಗೆ ಏನಾಗುತ್ತೆ ಮರಣವನ್ನು ತಂದುಕೊಡ್ತದೆ ಕೊಲ್ಲುತ್ತೆವನ್ನ जीवन मनस्वी मिम्मण्यं नितोपदेश मित्र अर्वाणमा नानदाति मनस्वी अंद्रे अभिमान स्वाभिमानी अर्जुन स्वाभिमानी ಮ್ರಿಯಬೇಕ ಕಾಮ ಸಾಯಕ್ಕೆ ಇಷ್ಟಪ ಕಾರ್ಪಣ್ಯಂ ನತು ಗತಿ ಯಾವತ್ತೂ ಕೂಡ ದೀನತೆಯನ್ನು ಹೀನತೆಯನ್ನ ಹೇಳಿತನವನ್ನು ಆತ ಹೊಂದುವುದಿಲ್ಲ ಅಕೀರ್ತಿಯನ್ನು ಆತ ಹೊಂದಲಿಕ್ಕೆ ಇಷ್ಟಪಡುವುದಿಲ್ಲ ಅಪಿ ನಿರ್ಮಾಣ ಮಾಯಾತಿ ನಾನಲೋ ಯಾತಿ ಶೀತತಾ ಬೆಂಕಿ ಬೆಂಕಿ ಆರಿ ಹೋಗ್ಲಿಕ್ಕೆ ಇಷ್ಟಪಡುತ್ತೆ ಆದರೆ ಯಾವತ್ತೂ ಕೂಡ ಏ ಬೆಂಕಿ ತಣ್ಣಗಾಗೋ ಅಂದರೆ ಯಾವತ್ತೂ ತಣ್ಣಗಾಗಲ್ಲ ತನ್ನ ಸ್ವಭಾವವನ್ನು ಮಾತ್ರ ಬೆಂಕಿ ಯಾವತ್ತೂ ಬಿಟ್ಕೊಡೋದಿಲ್ಲ ಒಂದು ವೇಳೆ ಆರಿ ಹೋಗುವುದರೂ ಕೂಡ ಆರಿ ಹೋಗುತ್ತೆ ಆದ್ದರಿಂದ ಎದೆ ಅರ್ಜುನ ನೀನೇನು ನೋಡ್ತಾ ಇದ್ಯಾ ಯುದ್ಧವನ್ನು ಮಾಡು ಅಂಥೇಳಿ ಆತ ಹೇಳ್ಕೊಡ್ತಾನೆ ಇನ್ನೂ ಹೇಳ್ತಾನೆ ಭಯದ್ರಣಾದ ಉಪರಥಂ ಮನ್ಸಂತೆ ಮಹಾರಥಾ ಯೇಷಾಂಚತ್ವ ಬಹುಮತ ಭೂತ್ ಯಾಸ್ಸಿ ರಾಘವಂ ಏನ್ ತಿಳ್ಕೊಡ್ತಾರೆ ಇಲ್ಲಿದ್ದಂತಹ ನಿನ್ನ ಎದುರುಗಡೆ ಇರ್ತಕ್ಕಂತಹ ಹನ್ನೊಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಇರ್ತಕ್ಕಂತಹ ಮಹಾರಥರು ಮಹಾರಥಿಗಳು ಏನ್ ತಿಳ್ಕೊಡ್ತಾರೆ ನಿನ್ನ ಬಗ್ಗೆ ಅಂದ್ರೆ ಹೇಳ್ಕಂತ ಹೇಳು ಭಯಾತ್ ರಾತ್ ಉಪ್ ಉಪರಥಂ ನಿನ್ನ ನಿನ್ನ ಹೃದಯ ನೋಡಲ್ಲ ಅವರು ನೀನು ಬಿಲ್ಲು ಬಾಣ ಬಿಸಿಟು ಹೋಗಿದ್ದನ್ನಷ್ಟೇ ನೋಡಿ ಇಂಟರ್ಪ್ರಿಟೇಷನ್ ಶುರು ಮಾಡ್ತಾರೆ ನೋಡ್ದ ನೋಡ್ದ್ರ ಅವನೇನೋ ದೊಡ್ಡದಾಗಿ ಕೊಚ್ಕೊಡ್ತಾ ಇದ್ದ ನಾನು ಗಾಂಡೀವಿ ಗುಂಡದೆಯ ಗಂಡು ಹಾಗೆ ಹೀಗೆ ಅಂತ ಆದರೆ ಈಗ ಏನ್ ಮಾಡ್ದ ನೋಡಿ ಬಿಲ್ಲು ಬಾಣ ಬಿಟ್ಬಿಟ್ಟು ಕತ್ತಿಯನ್ನು ಬಿಟ್ಬಿಟ್ಟು ರಥದಿಂದ ಬಿಟ್ಟು ಕೃಷ್ಣನೂ ಕೂಡ ಬಿಟ್ಟು ಈಗ ಕಾಡಿಗೆ ತಪಸ್ಸಿಯಿಂದ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದ ಏನಕ್ಕೆ ತಪಸ್ಸು ಮಾಡ್ಲಿಕ್ಕಲ್ಲ ಇಲ್ಲಿ ಎಲ್ಲಿ ಸತ್ತು ಹೋಗ್ಬಿಡ್ತಾನೋ ಅವನಿಗೆ ಗಾಯ ಆಗತ್ತೋ ಅನ್ನುವಂತಹ ಪುಕ್ಕಲ್ ತಂದ ಓಡೋಗ್ತಾ ಇದ್ದಾನೆ ನೋಡಿ ಹೀಗೆ ಹೀಗೆ ಅವರು ಮಾತಾಡ್ಕೊಡ್ತಾರೆ ಒಂದು ವೇಳೆ ಹಾಗೆ ಮಾತಾಡ್ಕೊಳ್ಳಿ ಪರವಾಗಿಲ್ಲ ಅಂದ್ರೆ ನೆನ್ಪಿಟ್ಕೋ ದುಷ್ಟರು ಹೀಗೆ ಮಾತಾಡ್ಕೊಂಡ್ರೆ ಪರವಾಗಿಲ್ಲ ಅಲ್ಲಿರ್ತಕ್ಕಂಥವ್ರು ಅತ್ಯಂತ ಧರ್ ಭೀಷ್ಮ ದ್ರೋಣಾದಿಗಳು ಇದ್ದಾರೆ ಕೃಪಾಚಾರ್ಯರು ಇದ್ದಾರೆ ಯುದಾನ ಯೂನಿದಾನೆ ಯಾರು ಇನ್ನೊಬ್ಬ ಅವನ ಇನ್ನೊಬ್ಬ ತಮ್ಮ ಯುದ್ಧಕ್ಕೆ ಬಂದವನು ಎದುರಿಸ್ದವನು ಅವ್ರನ್ನ ಇದ್ದಾನೆ ಕರ್ಣನ ಮಗ ಇದ್ದಾನೆ ಅವರಲ್ಲ ಕೊನೆಯ ಪಕ್ಷ ಕೆಲವು ಧರ್ಮ ಬುದ್ಧಿ ಉಳ್ಳುವರು ಅವ್ರ ಬಾಯಲ್ಲೂ ನಿನಗೆ ಈ ರೀತಿಯಾದಂಥ ಕೀರ್ತಿ ಬರುತ್ತೆ ಓಡೋದ ಹೆದ್ಕೊಂಡು ಓಡೋದ ಏನು ಅಂತ ಯೇಷಾಂಚತ್ವ ಬಹುಮತವು ಯಾರಿಂದ ನೀನು ಹಿಂದೆ ಬಹುವಾಗಿ ಸತ್ಕಾರವನ್ನ ಸ್ವೀಕರಿಸಿದ್ದೀಯೋ ಗೋಗ್ರಹಣ ಸಮಯದಲ್ಲಿ ಆಹಾ ಅಂತಹ ವೀರನಾದಂಥ ಅರ್ಜುನ ಉತ್ತರನ ಸಾರಥಿಯಾಗಿ ಬಂದು ಉತ್ತರನ್ನು ಎದುರು ಮಾಡಿಕೊಂಡು ಇನ್ನು ಹಿಂದುಗಡೆ ಮಾಡಿಕೊಂಡು ತಾನೇ ಯುದ್ಧದಲ್ಲಿ ಎಲ್ಲ ಕೌರವರ ಸೈನ್ಯವನ್ನು ಧುಳೀಪಟ ಮಾಡಿದ ತಾನು ಏಕಾಕಿಯಾಗಿ ಅನ್ನುವಂತಹ ಯಾವ ಒಂದು ಕೀರ್ತಿ ನಿನಗಿತ್ತೋ ಹಿಂದೆ ಈಗೆಲ್ಲ ಅದು ಮಣ್ಣುಪಾಲಾಗುತ್ತೆ ಅಷ್ಟು ಸಂಪಾದನೆ ಮಾಡಿದಂತಹ ಕೀರ್ತಿ ಈಗ ನೀನೇ ನಿನ್ನ ಕೈಯಾರೆ ಅದನ್ನು ಆ ಕೀರ್ತಿಯನ್ನು ತುಳಿದು ಅದಕ್ಕೆ ಕಳಂಕವನ್ನು ತರ್ತಾ ಇದೆಯಾ ನೆನ್ಬಿಟ್ಕೋ ಹೀಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತ ಹೇಳ್ತಾ ಇನ್ನೂ ಅನೇಕ ಬುದ್ಧಿವಾದಗಳನ್ನು ನೀಡ್ತಾನೆ ಅದೇನು ಅನ್ನೋದನ್ನ ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಓಂ ಪೂರ್ಣಮದಃಪೂರ್ಣಮಿ ದಂ ಪೂರ್ಣ ಪೂರ್ಣಮ ದೇ ಪೂರ್ಣಸ್ಯ ಪೂರ್ಣಮದಾಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ Om Shri Krishna ಓ ತತ್ಸ್ರೀಕೃಷ್ಣಾರ್ಪಣಮಸ್ತು